ಪಕಾಯ ಧರ್ಮಸರ್ಮಸ್ವೂ ಅವತಾರ್ಠಾ ರಮಕೃಷ್ಣ ತೇ ನಮಃ ಹೇಳಿ ಅಜಂ ಅಜರಂ ಅನಂತ ಮಹಾಂತ ಶವಲಂ ಅನಾಂ ಭೂತೇಹಾಹೀನ ಸಕಲಕರಣಹೀನ ಹರಿಂ ಅಮಲಂ ಅಮಯಂ ಸರ್ವ ಗರುಡ ಪುರಾಣದ ಪರಿಚಯಾತ್ಮಕವಾಗಿರ್ತಕ್ಕಂಥ ಈ ಉಪನ್ಯಾಸದಲ್ಲಿ ತದಂತರ್ಗತವಾಗಿರತಕ್ಕಂತಹ ಬೃಹಸ್ಪತಿ ನೀತಿಯನ್ನು ಕುರಿತು ನೋಡ್ತಾ ಇದ್ವಿ ನೂರ ಹದಿಮೂರನೇ ಅಧ್ಯಾಯದ ಆ ಬೃಹಸ್ಪತಿಯ ನೀತಿ ಅದರಲ್ಲಿ ಇನ್ನು ಅನೇಕ ಒಳ್ಳೆಯ ವಿಚಾರಗಳು ಬರುತ್ತೆ ಅದೇನು ಅನ್ನೋದು ನೋಡೋಣ ಸಾವಶೇಷಾ ಕಾರ್ಯಾನ್ ಅರ್ಥೈಶ್ಚ ಯುಜ್ಯತೆ ತಸ್ಮತ್ ಸರ್ವಾಳಿ ಕಾರ್ಯಾ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 ನಾವು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಕರ್ಮವನ್ನ ಶುರು ಮಾಡಿದ್ವೋ ಆ ಉದ್ದೇಶ ನಮ್ಮ ಕೈ ಸೇರ್ತದೆ ಹಾಗಿಲ್ಲದೆ ಯಾವುದೇ ಲೋಪದೋಷ ಇಟ್ಕೊಂಡು ಅರ್ಧಂಬರ್ಧ ಮಾಡಿದರೆ ಆ ಕೆಲಸವನ್ನು ಯಾವುದು ಮಾಡಬೇಕೋ ಅದು ಮಾಡದೇ ಹೋದರೆ ಆ ಒಂದು ಕಾರ್ಯ ನಾವು ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ವೋ आ उद्देश नमें कईगूस आग ना अयो इत विफल अंत कंपेट आ कंपेंट आस्पदवे याके ना नम उदेश तकते यी आग आ उद्देश अबर नूर केूर सफलता ನಾವು ಅಸಡ್ಡೆಯಿಂದ ಸೋಮಾರಿತನದಿಂದ ಬೇಜವಾಬ್ದಾರಿಯಿಂದ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದೆ ಅದನ್ನ ಏನೋ ಒಂದು ಮುಗಿಸ್ಬೇಕು ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳ್ತೀವಲ್ಲ ಹಾಗೆ ಮಾಡಿದಲ್ಲಿ ಖಂಡಿತವಾಗಿಯೂ ಅದು ತನ್ನ ಫಲವನ್ನು ಕೊಡೋದಿಲ್ಲ ಆದ್ರಿಂದಲೇ ಸಾವಶೇಷಾಣಿ ಅವಶೇಷ ಅಂದರೆ ಅಂಗಗಳು ಅದರದ್ದೇನೇನಿದೆಯೋ ಅಂಗಗಳು ಅದರ ಸಮೇತವಾಗಿ ಕಾರ್ಯಾಾಣಿ ಏನೇನು ಮಾಡಬೇಕು ಅಂತಿದ್ದೀವೋ ಅದನ್ನು ಕೂರುವನ್ ಮಾಡುತ್ತಾ ಅರ್ಥೈಶ್ಚಯುಜತೆ ನಾವು ಅಂದ್ಕೊಂಡಿರ್ತಕ್ಕಂತಹ ಪ್ರಯೋಜನದೊಂದಿಗೆ ನಾವು ಕೂಡಿಕೊಡ್ತೇವೆ ಸೇರ್ತೇವೆ ತಸ್ಮಾತ್ ಅದರಿಂದ ಸರ್ವಾಣಿ ಕಾರ್ಯಾಣಿ ಎಲ್ಲ ಕಾರ್ಯಗಳನ್ನು ಸಾವಶೇಷಾಣಿ ಕಾರಯೇತ್ ನಾವೇನು ಮಾಡಬೇಕು ಅದರ ಅಂಗಗಳ ಸಹಿತವಾಗಿ ಚೂರುಪಾರು ಏನಿದೆಯೋ ಅದೆಲ್ಲದರ ಸಹಿತವಾಗಿ ನಿಭಾಯಿಸಬೇಕು ನಿರ್ವಹಿಸಬೇಕು ಅಂಜನ ಕ್ಷಯ ದೃಷ್ಟ್ಯ ದಿವಸು ಕ್ಷಯ ದೃಷ್ಟಿ ಒಂದಿಷ್ಟು ಕಾಡಿಗೆ ಹಾಕೋತಾ ಇರ್ತೀವಿ ದಿನ ದಿನ ಯಾವಾಗ ಖರ್ಚಾಯಿತು ಅಂತಲೇ ಗೊತ್ತಾಗಲ್ಲ ಆ ಕಾಡಿಗೆ ಹೀಗೆ ತಗೋತಾ ಇರ್ತೀವಿ ಹಾಕ್ತಾಯಿರ್ತೀವಿ ಹೀಗೆ ತೊಗೋತಾ ಇರ್ತೀವಿ ಹಾಕೋತಾ ಇರ್ತೀವಿ ಮುಗಿದೇ ಹೋಗ್ಬಿಟ್ಟಿರ್ತೀವಿ ಅಂಜನಸ್ಯ ಕ್ಷಯದೃಷ್ಟ ವಲ್ಮೀಕ ಸ್ಯತು ಸಂಚಯ ವಲ್ಮೀಕ ಹುತ್ತ ಯಾವಾಗ ಬೆಳ್ದು ಇಷ್ಟು ದೊಡ್ಡದಾಗ ಆಗ್ಬಿಡುತ್ತೆ ಗೊತ್ತಾಗೋಲ್ಲ ನಿಧಾನಕ್ಕೆ ಆಗ್ತಾಯಿರ್ತೀವಿ ಏರು ಏರು ಇಳಿವು ಎರಡೂ ಕೂಡ ನಮಗೆ ಅರಿವಿಲ್ಲದಂತೆ ಆಗ್ತಾ ಇರುತ್ತೆ ಆದ್ರಿಂದ ಅವಂಧ್ಯ ದಿವಸಂ ಕುರಿಯಾತ್ ದಿವಸ ವೇಸ್ಟ್ ಮಾಡಬಾರ್ದು ದಿನವನ್ನು ಹಾಳು ಮಾಡಬೇಡಿ ಆದ್ರಿಂದ ದಾನ ಅಧ್ಯಯನ ಕರ್ಮಸು ಆ ಒಂದು ದಿನದಿಂದ ದಾನ ಮಾಡೋದ್ರಿಂದಲೇ ಅಥವಾ ಅಧ್ಯಯನ ಮಾಡೋದ್ರಿಂದ ಒಳ್ಳೆಯ ಕರ್ಮ ಮಾಡೋದ್ರಿಂದ ಆ ದಿವಸವನ್ನು ಸಾರ್ಥಕ ಅಂತ ಇದೊಂದು ನಮಗೆ ಹಿತನುಡಿ ವನೇಪಿ ದೋಷ ಪ್ರಭವಂತಿ ರಾಗಿಣಾಂ ಗೃಹೇಪಿ ಪಂಚೇಂದ್ರಿಯ ನಿಗ್ರಹಸ್ತಪ ಅಕುತ್ಸಿತೆ ಕರ್ಮಣಿ ಯ ಪ್ರವರ್ತತೆ ನಿವೃತ್ತರ ಗೃಹಂ ತಪೋವನ ಮನೆ ಬಿಟ್ಟು ಯಾಕ್ರೀ ಕಾಡು ಓಡೋಗ್ತೀರಾ ತಪಸ್ ಮಾಡೋಕೆ ಯಾಕೆ ಓಡೋಗ್ಬಾರ್ದಾ ಕಾಡಿಗೆ ವನೇಪಿ ದೋಷ ಪ್ರಭವಂತಿ ರಾಗಿಣಾಮ್ ನೀನು ಮನೆಗೆ ಬಿಟ್ಟು ಓಡೋಗಿ ಅಲ್ಲಿಂದ ಕಾಡುಗೆ ಹೋದ್ರೂ ಕೂಡ ನೀನು ರಾಗಿ ಆದ್ದರಿಂದ ರಾಗಿ ಅಂದರೆ ರಾಗಿ ತಿನ್ನೋನು ಅಂತಲ್ಲ ರಾಗ ಉಳ್ಳೋನು ಅಂತ ಅರ್ಥ ಅಟ್ಯಾಚ್ಮೆಂಟು ಮೈಂಡಲ್ಲಿರೋದು ಮನೆ ಬಿಟ್ಟು ಓಡೋದ್ರೆ ಅಟ್ಯಾಚ್ಮೆಂಟ್ ನೀನು ಬರುತ್ತೆ ಅದು ಬೆನ್ನಲ್ಲಿ ಅಂಟುಕೊಂಡೇ ಇದೆ ಆದ್ರಿಂದ ಕಾಡಿನಲ್ಲೂ ಕೂಡ ಅದೇ ಅಟ್ಯಾಚ್ಮೆಂಟ್ ಬರುತ್ತೆ ಅಲ್ಲೊಂದು ರೆಸಾರ್ಟ್ ಮಾಡ್ತಾನೆ ಹ್ಮ್ ರೆಸಾರ್ಟ್ ಮಾಡ್ತಾನ ಅದೇ ಶ್ರೀರಾಮಕೃಷ್ಣ ಹೇಳಿದಾಗೆ ಆ ಸಾಧು ಒಂದು ಕೋಪಿನವನ್ನು ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಕೊನೆಗೊಂದು ಸಂಸಾರ ಕಟ್ಕೊಂಡಂತೆ ಅದು ಇಲಿ ಕಚ್ಕೊಡೋಗ್ತಾ ಇತ್ತು ಒಂದು ಬೆಗ್ ಸಾಕದಂತೆ ಬೆಕ್ಕೊಂದು ಹಾಲು ಬೇಕು ಹಾಲು ಏನ್ ಮಾಡೋದು ದನ ಬೇಕು ದನ ಕರಿಯೋಕ್ಕೆ ಒಬ್ಬಳು ಬೇಕು ನೋಡ್ಕೊಳೋಕ್ಕೆ ಸರಿ ಇನ್ನೇನು ಮಾಡು ಕಟ್ಕೊಂಡೇ ಬಿಡೋಣ ಅಂತ ನಮ್ಗಲ್ಲ ಅವ್ರಿ ಒಂದು ಕೋಪಿನಕ್ಕೋಸ್ಕರ ಅಂತ ಹಾಗೆ ಹೇಗೆ ಹೇಗೆ ಬರುತ್ತೆ ಅದು ಇದು ಅಂತ ಚೂರು ಚೂರು ಚೂರು ಚೂರು ಇಟ್ಕೊಂಡೇ ಬರೋದದು ಸ್ವಲ್ಪ ರಾಗ ಇದ್ದರೂ ಸಾಕು ರಾಗ ಅಂದರೆ ಅಂಟುವಿಕೆ ಅಂತಲೇ ಅರ್ಥ ರಂಜನಾಥ್ ರಜ್ಯ ಸಜ್ಜ ಇದೆರಡೂ ಕೂಡ ಧಾತುಗಳು ಆದ್ರಿಂದ ಕಾಡಿಗೆ ಓಡೋದ್ರೆ ಉಪಯೋಗ ಇಲ್ಲ ಗೃಹೇ ಪಿ ಪಂಚೇಂದ್ರಿಯ ನಿಗ್ರಹಸ್ತಪ ಮನೆಯಲ್ಲಿ ಇದ್ದುಕೊಂಡೆ ಐದೂ ಇಂದ್ರಿಯಗಳನ್ನು ನಿಗ್ರಹ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡ ತಪಸ್ ಯಾಕೆಂದ್ರೆ ಕ್ಷಣ ಪ್ರತಿಯೊಂದು ಇಂದ್ರಿಯಗಳಿಗೂ ಆಹಾರ ಸಿಗ್ತಾ ಇರುತ್ತೆ ಗೃಹಸ್ಥಾಶ್ರಮದಲ್ಲಿ ಆ ಆಹಾರವನ್ನು ಸ್ವೀಕರಿಸಬಾರ್ದು ಉಪವಾಸಗಳು ಬೇಕು ಏಕಾದಶಿ ಮಾಡಿ ಉಪಯೋಗ ಇಲ್ಲ ಏಕಾದಶಿಲಿ ಏನು ಉಪಯೋಗ ಏಕಾದಶಿ ಅಂದ್ರೆ ಏನು ಗೊತ್ತ ನಿಜವಾಲು ಹನ್ನೊಂದು ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ಅಂತ ಅರ್ಥ ಅಲ್ಲಿ ಹನ್ನೊಂದು ಇಂದ್ರಿಯ ಯಾವುದಾದ್ರು ಹನ್ನೊಂದು ಇಂದ್ರಿಯ ಪಂಚ ಜ್ಞಾನೇಂದ್ರಿಯ ಮನಸ್ ಅದನ್ನು ನಿಗ್ರಹ ಮಾಡೋದು ಬಿಟ್ಟು ಇಲ್ಲಿ ಅನ್ನ ಬಿಟ್ಟು ಅನ್ನಕ್ಕಿಂತಲೂ ಜಾಸ್ತಿಯಾಗಿ ಬೇರೆ ಪದಾಹಾರಗಳನ್ನೆಲ್ಲ ಸ್ವೀಕಾರ ಮಾಡಿದರೆ ಅದು ಏಂದ್ರೆ ಏಕಾದಶಿ ಆಯಿತು ದೇವರು ಸ್ಮರಣೆ ಮಾಡಲಿಲ್ಲ ಬರೀ ಪಕ್ಕದ ಮನೆಯ ಸ್ಮರಣೆ ಮಾಡಿ ಅದು ಉಪಯೋಗ ಇಲ್ಲ ಆದ್ದರಿಂದ ಹೇಳ್ತಾ ಇರಲಿ ಸೂತರು ಐದು ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕಂತೆ ಅದೇ ತಪಸ್ ಮನೆಯಲ್ಲಿದ್ದು ಅಕುತ್ಸಿತೆ ಕರ್ಮಣಿ ಯಫ್ ಪ್ರವರ್ತತೆ ನಿವೃತ್ತ ರಾಗಸ್ಯ ಗುಹಂ ಗೃಹಂ ತಪೋವನಂ ಅಕುತ್ಸಿತೆ ಕರ್ಮಣಿ ಶ್ರೇಷ್ಠವಾಗಿರ್ತಕ್ಕಂತಹ ಕರ್ಮ ಕುತ್ಸಿತವಾದ ನಿಂದ್ಯವಾದ ಕರ್ಮದಲ್ಲಿ ತೊಡಗದೇ ಇರುವಿಕೆ ಯಾವುದು ಅಧರ್ಮವೋ ಅದರಲ್ಲಿ ತೊಡಗದೇ ಇರುವಿಕೆ ಇದನ್ನು ಮಾಡಿದಲ್ಲಿ ಯಾರು ನಿವೃತ್ತರಾಗನೋ ರಾಗ ಯಾರಲ್ಲಿಲ್ವೋ ಅವನಿಗೆ ಮನೆಯೇ ಒಂದು ತಪೋವನ ಅಂತಾರೆ ಸತ್ಯೇನ ರಕ್ಷ್ಯತೆ ಧರ್ಮ ವಿದ್ಯಾ ಯೋಗೇನ ರಕ್ಷ್ಯತೆ मृजयाक्ष्यते पात्र शील रक्ष्यते सत्यन रक्ष्यते धर्म नहीं धर्म कार्यी सुबड़ी साक निम् धर्म एल्त नीर्नल होम अंत या नोम अंदर्म अच्छा नमु गल अस्टे श्रौत कर्म दलू होम अपुझुति हो अंत वाक्य उटू ಶ್ರುತಿವಾಕ್ಯ ನೀರಿನಲ್ಲಿ ಹೋಮ ಮಾಡಬೇಕು ಅಂತ ಹೋಮ ಅಂದರೆ ಏನು ತ್ಯಾಗ ಅಂತ ಅರ್ಥ ಶ್ರುತಿಯಲ್ಲಿ ತ್ಯಾಗ ನಮ್ಮದಲ್ಲದನ್ನಾಗಿ ಮಾಡುವುದು ಪರಮಾತ್ಮನಿಗೆ ಅರ್ಪಿಸೋದು ನೀರಿನಲ್ಲೂ ಕೂಡ ಅಲ್ಲಿ ಬಿಡ್ತಾರೆ ಇದನ್ನು ಹೂವಾ ಇತ್ಯಾದಿ ಏನೇನು ಇದೆಯೋ ಕೊನೆಯಲ್ಲಿ ಯಜ್ಞ ಮಾಡೋದು ಉಳಿದು ಭಾಗವಲ್ಲ ಇದು ಇಂತಿಂಥ ದೇವತೆಗಳಿಗೆ ಅಂತ ಅದರಿಂದ ನಾವು ಲೌಕಿಕರು ಹೇಳ್ತೇವಲ್ಲ ನೀರಿನಲ್ಲಿ ಹೋಮ ಮಾಡಿದಾಗೆ ಅಂತ ಏನಂದ್ರೆ ಅರ್ಥ ವ್ಯರ್ಥ ಅಂತ ಅರ್ಥ ಹಾಕ್ ತಗೋಬೇಕೇ ಹೊರತು ನೀರಿನಲ್ಲಿ ಹೋಮ ಮಾಡಿದ್ರೆ ಅದು ವ್ಯರ್ಥ ಅಲ್ಲ ಅದು ಅದು ಸರಿಯೇ ಶ್ರುತಿ ಪ್ರಕಾರ ನೋಡಿ ಇದು ನಮ್ಗೆ ಗೊತ್ತಿಲ್ಲ ಅಂದರೆ ವ್ಯರ್ಥವಾಗತ್ತೆ ಅಂತ ಅರ್ಥ ಧರ್ಮ ಸತ್ಯದಿಂದ ಕೂಡಿರಬೇಕು ಸತ್ಯ ವಾಕ್ಯ ಸತ್ಯವಚನ ಹೇಳೋದ್ರಿಂದ ಹೇಳುವುದರ ಜೊತೆ ಜೊತೆಗೆ ಧರ್ಮ ಮಾಡಬೇಕು ಆಚರಿಸ್ಬೇಕು ವಿದ್ಯಾ ಯೋಗೇನ ರಕ್ಷ್ಯತೆ ಸರಿ ಇಲ್ಲಿ ಎರಡು ಅರ್ಥ ಉಂಟು ನೀವು ವಿದ್ಯೆ ಕೇವಲ ಪುಸ್ತಕ ಜ್ಞಾನ ಅಥವಾ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅದನ್ನೇನಾದರೂ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡಿದ್ರ ಮಾಡಲಿಲ್ಲ ಏನಾಯಿತು ಹೊಟ ಆಯಿತು ನಾಶವಾಯಿತು ಅದು ಸುಮ್ಮನೆ ಈ ಬ್ರೈನ್ನಲ್ಲಿ ಅನುಭವ ಪರ್ಯಂತವಾಗಿ ಇಲ್ಲದೆ ಕೇವಲ ಸೂಪರ್ಫಿಷಿಯಲ್ ಆಗಿದ್ದರೆ ಯಾವುದೇ ವಿದ್ಯೆ ಕೂಡ ಹೊರಟು ಹೋಗುತ್ತೆ ಈಗ ಒಂದು ಸಂಗೀತ ಕಲಿಬೇಕು ಅಂತ ಎಲ್ಲ ಊರು ಹೊಡೆದು ಬಿಡೋದು ಮಾಲ್ ಕೌನ್ಸ್ ಅಂದರೆ ಆಮೇಲೆ ಇದಂದರೆ ಹಿಂಗೆ ಬೃಂದಾವನ ಸಾರಂಗ ಅಂದರೆ ಹಿಂಗೆ ಎಲ್ಲ ರಾಗ ಇದು ಹೊಡೆದ್ಬಿಟ್ಟು ಅದ್ರದ್ದು ಸಂವಾದಿ ರಾಗ ಇದ್ರನ್ನೆಲ್ಲ ಊರು ಹೊಡೆದು ಬಿಟ್ಟು ನಮಗದು ಹೇಗೆ ನಡೆಯುತ್ತೆ ಅದರ ಸಂಚಾರ ಅದ್ರ ತಲೆಯಲ್ಲಿ ಇಲ್ಲದೆ ಹೋದರೆ ಪ್ರತಿಯೊಂದು ನೋಟ್ಸು ಉಪಯೋಗ ಏನಾಯ್ತು ವಿದ್ಯಾ ಯೋಗೇನ ರಕ್ಷತೆ ಯಾವಾಗಲೂ ಕೂಡ ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇರಬೇಕು ಯೋಗ ಅಂದರೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಲ್ಲಿ ಆ ವಿದ್ಯೆಯ ಅಪ್ಲಿಕೇಶನ್ ಮತ್ತು ಮೃಜಯ ರಕ್ಷತೆ ಪಾತ್ರಮ್ ಪಾತ್ರೆ ಇರುತ್ತೆ ನೀವು ಚೆನ್ನಾಗಿ ಅದನ್ನು ತಿಕ್ಕಿ ತೊಳೆದೇ ಇದ್ದರೆ ಮಣ್ಣು ಅಥವಾ ಇಜ್ಲೋ ಅಥವಾ ಈಗಿನ ಕಾಲದಲ್ಲಿ ವಿಮೋ ಅದು ಹಾಕಿ ಆವಾಗವಾಗ ಕ್ಲೀನ್ ಮಾಡದೇ ಹೋದರೆ ಪಾತ್ರೆ ನಾಶವಾಗುತ್ತೆ ಮೃಜಯ ರಕ್ಷತೆ ಪಾತ್ರಂ ಕುಲಂ ಶೀಲೇನ ರಕ್ಷತೆ ಒಂದು ಕುಲ ಒಂದು ಕುಲ ಯಾವುದರಿಂದ ರಕ್ಷಿಸಲ್ಪಡ್ತದೆ ಶೀಲ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಲ್ವಾ ಆ ಕುಲ ನಾಶವಾದ ಹಾಗೆ ಲೆಕ್ಕ ಕುಲಕ್ಕೆ ಮಸಿ ಬಡದ ಹಾಗೆ ಲೆಕ್ಕ ಆದ್ದರಿಂದ ಕ್ಯಾರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್ ಯಸ್ಮಿನ್ ವಯಸ್ಸಿ ಯತ್ಕಾಲೆ यच्च वा निशि यमुहूर्ते क्षण वापि तथा न त्यथा बहुत इंपार्टंटे यस्म वे वयस्त ना कर्मीरते ये यर्मी यदि ಯಾವ ದಿವಸ ಅಥವಾ ಯಾವ ವಾರದಲ್ಲಿ ನಾವು ಆ ಕರ್ಮ ಮಾಡಿರ್ತೇವಿಯೋ ಎಚ್ಚವ ನಿಶಿ ಅಥವಾ ಯಾವ ರಾತ್ರಿಯಲ್ಲಿ ಆ ಕರ್ಮವನ್ನು ಮಾಡಿರ್ತೇವಿಯೋ ಎನ್ ಮುಹೂರ್ತೆ ಯಾವ ಮುಹೂರ್ತದಲ್ಲಿ ನಾವು ಆ ಕಾಲವನ್ನು ಯಾವುದೋ ಕರ್ಮ ಮಾಡಿರ್ತೇವೆಯೋ ಕ್ಷಣೇ ಯಾವ ಕ್ಷಣದಲ್ಲಿ ಆ ಕರ್ಮವನ್ನು ಮಾಡಿರ್ತೇವೆಯೋ ತಥಾ ಅದರ ಫಲ ಆಯಾ ವಯಸ್ನಲ್ಲಿ ಆಯಾ ಕಾಲದಲ್ಲಿ ಆಯಾ ಹಗಲಿನಲ್ಲೋ ಆಯಾ ರಾತ್ರಿಯಲ್ಲೋ ಆ ಕ್ಷಣದಲ್ಲೋ ಆ ಮುಹೂರ್ತದಲ್ಲೇ ಬರೋದು ನ ತದನ್ಯಥಾ ಅದು ಹೊರತುಪಡಿಸಿ ಬೇರೆ ನಮ್ಗೆ ಆ ಕರ್ಮ ಕೊಡೋದೇ ಇಲ್ಲ ಅಂತ ಚೆನ್ನಾಗೇ ಇದ್ದ ಅರವತ್ತು ವರ್ಷ ಆಮೇಲೆ ಫುಲ್ ಪಾಪರ್ ಏನಾಯಿತು ಅರವತ್ತು ವರ್ಷ ಆ ಪುಣ್ಯದ ಫಲ ಅರವತ್ತೊಂದನೇ ವರ್ಷ ಆತೇನೋ ದಾನಾ ಮಾಡಲಿಲ್ವೋ ಅಥವಾ ಯಾರನ್ನೋ ಒಬ್ಬನ ಫುಲ್ಲು ಇದು ಮಾಡಿಬಿಟ್ಟ ಪಾಪಾರು ಮಾಡೋಂಗ್ ಮಾಡ್ದೆ ಕರೆಕ್ಟಾಗೆ ಆ ಅರವತ್ತನೇ ವರ್ಷ ಕೀವನಿಗೆ ಇಲ್ಲಿದ್ದಾಯಿತು ಎಲ್ಲ ಬಂಧು ಬಳಗ ಇದ್ದಾರೆ ಮಹಾಧನ ಇದೆ ಎಲ್ಲ ಇದ್ರೂ ಕೂಡ ಪಾಪರಾಗ್ತಾನ ಆಗಲೇಬೇಕು ಯಾಕೆಂದರೆ ಕರ್ಮ ಅನ್ನೋದು ಅಷ್ಟೇ ಪವರ್ಫುಲ್ ಏನು ಮಾಡೋಕ್ಕಾಗಲ್ಲ ಕರ್ಮದಿಂದ ತಪ್ಪಿಸ್ಕೋಬೇಕಾ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಸನ್ಯಾಸ ಒಂದೇ ಕರ್ಮದಿಂದ ತಪ್ಪಿಸ್ಕೋಬೇಕಾದ್ರೆ ಆಗ ಅದಕ್ಕೆ ಹೇಳೋದು ಶಂಕರರು ಹೇಳಿದ್ದಾರೆ ಒಂದು ಕಡೆ ಅದ್ಯಾಕೆ ಅಂದರೆ ಆತ ತನ್ನತನವನ್ನು ಬಿಟ್ಬಿಡ್ತಾನೆ ಒಬ್ಬ ಸನ್ಯಾಸಿ ತನ್ನತನ ಮಮ ಮಮತ್ವ ಅಹಂತ್ವ ಬಿಟ್ಬಿಡ್ತಾನೆ ನಾನು ಮತ್ತು ನನ್ನತನ ಬಿಟ್ಬಿಟ್ರೆ ಕರ್ಮ ಎಲ್ಲ ನಾನು ನನ್ನ ತನದಲ್ಲಿ ಬರೋದು ಜೊತೆಗೆ ಯಾಕೆ ಅಲ್ಲೂ ಕೂಡ ನಾನು ಮಾಡಿದ್ದು ನಂದು ಅಂತ ಇತ್ತು ಮಾಡುವಾಗ ಈಗಲೂ ಕೂಡ ಅದು ಹಾಗೆ ಅಟ್ಟಿಸ್ಕೊಂಡು ಬರುತ್ತೆ ನೀನಲ್ವಾ ಅಂತ ಒಂದು ಕಡೆ ಇದೆಯಲ್ಲ ಏನದು ಯಾವ ರೀತಿಯಲ್ಲಿ ಸಾವಿರ ಹಸುಗಳು ಇರ್ತವೆ ಅದರ ಕರು ಎಲ್ಲೋ ಕಳೆದೋಗಿರುತ್ತೆ ಹುಡ್ಕೊಂಡು ಬರುತ್ತೆ ಅದರ ಅಮ್ಮನ್ನೇ ಆ ರೀತಿಯಲ್ಲಿ ನಮ್ಮ ಕರ್ಮ ಎಷ್ಟೋ ಜನ ಇರಲಿ ಏನೇ ಇರಲಿ ನಾವು ಎಲ್ಲೇ ಇರಲಿ ನಮ್ಮನ್ನೇ ಹುಡ್ಕೊಂಡು ಬರುತ್ತೆ ಜಾಡು ಆ ಜಾಡು ಅಂತ ಹೇಳ್ತಾರಲ್ಲ ಅದು ಹುಡ್ಕೊಂಬರ್ತದೆ ನಮ್ಮನ್ನು ಆದ್ದರಿಂದ ನಾವು ಕರ್ಮ ಮಾಡುವಾಗ ಬಹಳ ಹುಷಾರಾಗಿರಬೇಕು ಅಂತ ಇದರಲ್ಲಿ ಗೊತ್ತಾಗುತ್ತೆ ನಮಗನ್ಸುತ್ತೆ ಆಶ್ಚರ್ಯವೇ ಪಡಬಾರ್ದು ಅಂತ ಇದರಿಂದ ಗೊತ್ತಾಗತ್ತೆ ನಮಗೆ ಆಶ್ಚರ್ಯ ಪಡಬಾರ್ದು ಎಂಬತ್ತನೇ ವರ್ಷದಲ್ಲೂ ಆಗ್ಬೋದು ಅಥವಾ ತೊಂಬತ್ತನೇ ವರ್ಷದಲ್ಲೂ ಆಗ್ಬೋದು ಹಾಂ ಅಥವಾ ಗರ್ಭದಲ್ಲೇ ಆಗ್ಬೋದು ಶೈಶವದಲ್ಲೇ ಆಗ್ಬೋದು ಪೌಗಂಡದಲ್ಲೇ ಆಗ್ಬೋದು ಕೌಮಾರದಲ್ಲೇ ಆಗ್ಬೋದು ಏನು ಹೇಳಕ್ಕೆ ಬರೋಲ್ಲ ನಮಗೆ ಹೇಳಕ್ಕೆ ಬರೋಲ್ಲ ಅದು ಆಯಾ ಕರ್ಮಕ್ಕೆ ತಕ್ಕಂತೆ ಆ ಫಲವನ್ನು ನೀಡುತ್ತದೆ ಪುರಾಧೀತ ಚರಾ ದತ್ತಂಚಯ್ಧಂ ಪುರಾಕೃತ ಕರ್ಮಿ ಅಗ್ರೇ ಧಾವಂತಿ ಧಾವತಃ ಹಿಂದೆ ಓದಿರ್ತಕ್ಕಂಥ ಏನು ವಿದ್ಯೆ ಇತ್ತೋ ಏನೋ ಶಾಸ್ತ್ರ ಓದಿದ್ದ ಪುರ ದತ್ತಂಚಯ್ಧ ಹಿಂದೆ ಏನೋ ಒಂದು ದಾನ ಮಾಡಿದ್ದ ಪುರಾ ಪುರಾಕೃತಾನಿ ಕರ್ಮಾಣಿ ಹಿಂದೆ ಏನೇನೋ ಕರ್ಮಗಳು ಮಾಡಿದ್ದ ಒಳ್ಳೆಯದು ಕೆಟ್ಟದ್ದು ಇವುಗಳು ಹಿಂದೆ ಮಾಡಿದ್ರೂ ಕೂಡ ಇದಿಷ್ಟು ಕೂಡ ಓಡ್ತಾ ಇರೋನು ಮುಂದೆ ಓಡತ್ತಂತೆ ಇವು ಅವನು ರೀಚ್ ಆಗೋಕ್ಕಿಂತ ಮುಂಚೆ ಅವುಗಳು ಇರ್ತಾವಂತೆ ಯಾವುದೇ ಒಂದು ವಿದ್ಯೆ ನಿಮಗೆ ಬೇಗ ಕರಗತ ಆ ಶಾಸ್ತ್ರವು ಯಾವುದೋ ಒಂದು ನೀವು ಹಿಂದಿನ ಜನ್ಮದಲ್ಲೂ ಯಾವಾಗಲೂ ಒಮ್ಮೆ ಬಹಳ ಬಹಳ ಪ್ರಯತ್ನ ಪಟ್ಟಿದ್ದೀರಿ ಅಂತಲೇ ಲೆಕ್ಕ ಇಲ್ಲದೆ ಹೋದರೆ ಬೇಗ ಕರಗತವಾಗೋದಿಲ್ಲ ವೆರಿ ಸಿಂಪಲ್ ಎಕ್ಸಾಂಪಲ್ ಚೈಲ್ಡ್ ಪ್ರಾಡಿಜಿ ಐದು ವರ್ಷಕ್ಕೆ ಏನು ಹಾಡುತ್ತಪ್ಪ ಮಗು ಯಾರು ಕಲಿಸ್ಕೊಟ್ರು ಕೇಳೋದ್ರಿಂದ ಆಗೋದಾದರೆ ಎಲ್ಲ ಮಕ್ಕಳು ಮಾಡಬೇಕಲ್ಲ ನಿಮ್ಮ ಲಾಜಿಕ್ಕು ಆಗಲ್ವಲ್ಲ ಸ್ವಾಮಿ ಇದೇ ಮಗು ಯಾಕೆ ಮಾಡಬೇಕು ಆದ್ರಿಂದ ನಾವು ಇದನ್ನು ಒಪ್ಲೇಬೇಕು ಪುನರ್ಜನ್ಮದ ವಾಸನಾ ಅಂತ ಕರೀತಾರೆ ಸಂಸ್ಕಾರಗಳು ಅದು ನಾವು ಓಡೋಕ್ಕಿಂತ ಮುಂಚೆ ಇರುತ್ತಂತೆ ಯಾವಾಗಲೂ ವೆಲ್ಕಮ್ ಮಾಡೋದು ಅದನ್ನೇ ಅದೇ ನ ಪಿಂಡಕರ್ಮಣ ಪುತ್ರ ಪಿತಾವಾ ಪುತ್ರಕರ್ಮಣ ಕರ್ಮ ಜನ್ಯ ಶರೀರೇಶು ರೋಗ ಶಾರೀರ ಮಾನಸಾ ನ ಪಿಂಡಕರ್ಮಣ ಪುತ್ರ ಕೇವಲ ಪಿಂಡಕರ್ಮದಿಂದಲೇ ಒಬ್ಬ ಮಗ ಅಂತ ಅನಿಸ್ಕೊಳ್ಳಲ್ಲ ಪಿತಾವ ಪುತ್ರಕರ್ಮಣ ಪುತ್ರನಿಗೆ ಮಾಡಬೇಕಾಗಿರತಕ್ಕಂತಹ ಕರ್ಮವನ್ನು ಮಾಡುವುದರಿಂದಲೇ ಅವನು ತಂದೆಯಂತಲೂ ಅನ್ಸ್ಕೊಳ್ಳಲ್ ಬಂತು ಕರ್ಮಜನ್ಯ ಶರೀರೇಶು ರೋಗ ಶಾರೀರ ಮಾನಸಾ ಕರ್ಮಜನ್ಯ ಶರೀರೇಶು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 ಶ ಇವ ಪತಂತೀಹ ವಿಮುಕ್ತ ದೃಢಧನ್ವಿನ ಅಥೋ ವೈ ಶಾಸ್ತ್ರಗರ್ಭಿಣ್ಯಾ ಧಿಯಾ ಧೀರೋ ಅರ್ಥಮೀಹತೆ ಬಾಣ ಒಬ್ಬ ಅತ್ಯಂತ ಪವರ್ಫುಲ್ ಆರ್ಚರ್ ಬಾಣ ಬಿಡ್ತಾನೆ ಅದು ಹೇಗೆ ಹೋಗುತ್ತೆ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಶರ ಇವ ಪತಂತಿ ಈ ಲೋಕದಲ್ಲಿ ಕರ್ಮಲೋಕದಲ್ಲಿ ಬಾಣಗಳಂತೆ ಬಂದು ಬಂದು ಎರಗತ್ತಂತೆ ಏನೋ ನಾವು ಮಾಡಿರ್ತಕ್ಕಂಥ ಕರ್ಮದ ಫಲ ಒಳ್ಳೆಯದು ಕೆಟ್ಟದು ವಿಮುಕ್ತ ದೃಢಧನ್ಮಿನ ಹೇಗೆ ಒಬ್ಬ ದೃಢವಾಗಿರತಕ್ಕಂಥ ಬಿಲ್ಲುಗಾರ ಬಾಣವನ್ನ ಬಿಡ್ತಾನೋ ಆ ರೀತಿಯಲ್ಲಿ ಬರ್ತವಂತೆ ನಮ್ಮ ಹತ್ರ ಬರ್ತಾ ಇರ್ತವೆ ಕಷ್ಟವೇ ಅಂತ ಇಟ್ಕೊಳ್ಳಿ ಆ ಸಮಯದಲ್ಲಿ ನಾವೇನ್ಮಾಡ್ಬೇಕು ಅಥೋವೈ ಶಾಸ್ತ್ರ ಗರ್ಭಿಣ್ಯಾಧಿಯ ನಮ್ಮ ಬುದ್ಧಿಯನ್ನ ಏನ್ ಮಾಡಬೇಕು ಶಾಸ್ತ್ರದಲ್ಲಿ ಮುಳುಗಿಸಿರಬೇಕು ನಮ್ಮ ಬುದ್ಧಿ ಇಲ್ಲಿ ತುಂಬಾ ಒಳ್ಳೆ ಪೊಯ್ಟಿಕ್ ಆಗಿ ಹೇಳಿದ್ದಾರೆ ಬುದ್ಧಿ ಅನ್ನೋದು ಸ್ತ್ರೀ ಧೀ ಅನ್ನೋದು ಸಂಸ್ಕೃತದಲ್ಲಿ ಸ್ತ್ರೀಲಿಂಗ ಅದು ಅದನ್ನ ಗರ್ಭಿಣಿಯಾಗಿ ಮಾಡಬೇಕಂತೆ ಯಾವುದರಿಂದ ಶಾಸ್ತ್ರ ಗರ್ಭಿಣ್ಯ ಶಾಸ್ತ್ರ ಆ ಶಾಸ್ತ್ರದಿಂದ ಗರ್ಭಿಣಿಯಾಗಿ ಮಾಡಬೇಕು ಅಂತ ಅಷ್ಟು ಫಲವತ್ತಾಗಿ ಮಾಡಬೇಕು ಆಗ ಅದೇನು ಮಾಡುತ್ತೆ ಇವನಿಗೆ ಧೈರ್ಯವನ್ನು ಕೊಡುತ್ತದೆ ಆ ಕಷ್ಟಗಳನ್ನು ಎದುರಿಸುವ ಧೈರ್ಯವನ್ನು ಕೊಡುತ್ತದೆ ಧೀರೋ ಅರ್ಥಮೀಹತೆ ಅದರಿಂದಲೇ ಒಬ್ಬ ಧೀರನು ತನ್ನ ಉದ್ದೇಶವನ್ನ ಸಾಧಿಸಿಕೊಳ್ಳುತ್ತಾನೆ ಇಲ್ಲದೆ ಹೋದರೆ ಉದ್ದೇಶ ಮಧ್ಯಲ್ಲೇ ಬಿಟ್ಬಿಡ್ತಾನೆ ಇಷ್ಟೊಂದು ಕಷ್ಟ ಬರ್ತಾ ಇದೆಯಲ್ಲಪ್ಪಾ ಬೇಡಾಯ್ತು ನಾನು ಪ್ರಯತ್ನವನ್ನೇ ಅಂತ ಆತ ಅರ್ಧದಲ್ಲೇ ಕೈ ಬಿಟ್ಬಿಡ್ತಾನೆ ಬಾಲೋ ಯುವಾ ಚಹತಿ ಶುಭಾಶುಭಂ ತುಂಕ್ತೆ ಜನ್ಮನಿ ಜನ್ಮನಿ ಬಾಲೋ ಒಬ್ಬ ಬಾಲಕ ಅವನ ಬಾಲ್ಯದಲ್ಲಿ ಏನಾದರೂ ಮಾಡಿದರೆ ಯುವ ಒಬ್ಬ ಯುವಕ ತನ್ನ ಯೌವನದಲ್ಲಿ ಏನಾದರೂ ಮಾಡಿದರೆ ವೃದ್ಧಶ್ಚಯ ಅಥವಾ ಒಬ್ಬ ವೃದ್ಧ ಮುದುಕ ತನ್ನ ವೃದ್ಧಾಪ್ಯದಲ್ಲಿ ಏನಾದರೂ ಮಾಡಿದರೆ ಕರೋತಿ ಶುಭಾಶುಭಂ ಶುಭವಾದದ್ದನ್ನೋ ಅಥವಾ ಅಶುಭವಾದದ್ದನ್ನು ಏನಾದರೂ ಮಾಡಿದರೆ ತಾಂ ತಂ ಅವಸ್ಥಾ ಯಾಂ ಯಾವ ಯಾವ ಕಾಲದಲ್ಲಿ ಬಾಲ್ಯದಲ್ಲಿ ಮಾಡಿದರೆ ನೆಕ್ಸ್ಟ್ ಬಾಲ್ಯದಲ್ಲೇ ಆ ಶುಭ ಶುಭ ಕರ್ಮಗಳನ್ನು ಅವನು ಅನುಭವಿಸ್ಬೇಕು ಯೌವನದಲ್ಲಿ ಮಾಡಿದರೆ ಯೌವನದಲ್ಲೇ ಆ ಶುಭಾಶುಭ ಕರ್ಮಗಳನ್ನು ಅನುಭವಿಸ್ತಾನ ವೃದ್ಧಾಪ್ಯದಲ್ಲಿ ಮಾಡಿದರೆ ವೃದ್ಧಾಪ್ಯದಲ್ಲೇ ಶುಭಾಶುಭ ಕರ್ಮಗಳನ್ನು ಅನುಭವಿಸ್ತಾನು ಜನ್ಮನಿ ಜನ್ಮನಿ ಅದನ್ನು ಪ್ರತಿ ಜನ್ಮದಲ್ಲೂ ಕೂಡ ಆತ ಅನುಭವಿಸ್ತಾನೆ ತಪ್ಪಿಸ್ಕೊಡೋಕ್ಕಾಗೋದಿಲ್ಲ ಅಂತ ಅರ್ಥ ನ ಅಲ್ಪಾಯತಿಹಿ ಸದ್ವಿ ದೀಯಮಾನ ವರ್ಧತೆ ಕೂಪಸ್ಥಮ ಇವ ಪಾನೀಯಂಭತ್ಯ ಬಹೂದಕ ಈಗ ಬಾವಿಯಲ್ಲಿರ್ತಕ್ಕಂಥ ನೀರು ನೀವು ಎಷ್ಟು ಸೇದಿ ಸೇದಿ ಸೇದಿ ಉಪಯೋಗಿಸ್ತೀರೋ ನಾಲ್ಕು ಕಡೆಯಿಂದ ವಸ್ತಿ ಬರ್ತಾ ಇರುತ್ತೆ ವಸ್ತಿ ನಾಲ್ಕು ಕಡೆಯಿಂದ ಬರ್ತಾ ಇರುತ್ತೆ ತುಂಬ್ಕೋತಾ ಇರುತ್ತೆ ನೀರು ಹಾಗೆ ನಿಮ್ಮ ಹತ್ರ ಇರ್ತಕ್ಕಂಥ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 ತನಗೆ ಅರ್ಥವಾಗದ ಭಾಗವೂ ಕೂಡ ಅರ್ಥವಾಗಿ ಹೋಗಿಬಿಡುತ್ತದೆ ಅದನ್ನ ಇಲ್ಲಿ ಹೇಳ್ತಾ ಇರೋದು ನ ಅಲ್ಪಾಯತಿ ಹಿ ಸದ್ವಿದ್ಯಾ ಒಂದು ಸದ್ವಿದ್ಯೆ ಅನ್ನೋದು ಯಾವತ್ತೂ ಕಡಿಮೆ ಆಗೋದಿಲ್ಲ ದೀಯಮಾನ ಎಷ್ಟು ಕೊಟ್ಟರೂ ಅದು ಅಷ್ಟು ಹೆಚ್ಚುತ್ತದೆ ಅಂತ ಅರ್ಥ ಯಸತ್ಯ ಶೌಚಂಚ ತರ್ಗೋ ನ ದುರ್ಲಭ ಸತ್ಯಂ ಹಿ ವಚನಂ ಯ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 ಆದ್ದರಿಂದ ಸತ್ಯ ಮತ್ತು ಶೌಚ ಅಂತರಿಂದ್ರಿಯ ಶೌಚ ಮತ್ತು ಬಾಹ್ಯ ಶೌಚ ಈ ಎರಡರಿಂದ ಸ್ವರ್ಗ ಅನ್ನೋದು ದುರ್ಲಭವಲ್ಲ ಸುಲಭ ಯಾಕೆ ಸತ್ಯವಚನ ಅಂತಕ್ಕಂಥದ್ದು ಅಶ್ವಮೇಧ ಒಂದು ಅಶ್ವಮೇಧ ಯಾಗ ಅಂತ ಕರೀತಾರೆ ರಾಜರು ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅಶ್ವಮೇಧ ಯಾಗ ಅಂತ ಕೇಳಿರ್ಬೇಕು ರಾಮ ಅದನ್ನು ಮಾಡಿದ್ರೆ ಹಿರಣ್ಯ ಗರ್ಭ ಲೋಕವೇ ಅದಕ್ಕಿಂತಲೂ ಕಡಿಮೆ ಲೋಕ ಇಲ್ಲ ಅಂದರೆ ಚತುರ್ಮುಖ ಬ್ರಹ್ಮ ನಾವು ಪುರಾಣದಲ್ಲಿ ಹೇಳೋದಾದ್ರೆ ಚತುರ್ಮುಖ ಬ್ರಹ್ಮನ ಲೋಕಕ್ಕೆ ಹೋಗ್ತಾನೆ ಅಶ್ವಮೇಧ ಯಾಗ ಮಾಡಿದವನು ಅದಕ್ಕಿಂತಲೂ ಬಹಳ ಶ್ರೇಷ್ಠ ಅಂತ ಇದು ಸಾವಿರ ಅಶ್ವಮೇಧ ಮಾಡಿದರೆ ಯಾವ ಫಲ ಬರುತ್ತದೋ ಅದು ಒಂದು ಸತ್ಯ ನೋಡಿದರೆ ಅಷ್ಟು ಫಲ ಬರುತ್ತದೆ ಮಹಾಭಾರತದ ಮಾತಿದು ಇಲ್ಲಿ ಹಾಕಿದ್ದಾರೆ ಅದನ್ನ ಆ್ಯಕ್ಚುಲಿ ಮಹಾಭಾರತದಲ್ಲಿ ಎರಡು ಕಡೆ ಬರುತ್ತಿತ್ತು ಎರಡು ಕಡೆ ಇದೆ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 ತಿಳ್ಕೊಂಡ್ಬಿಟ್ರೆ ನಮ್ಗೆ ಭಯ ಅನ್ನೋದಿರೋಲ್ಲ ಟೆನ್ಷನ್ ಅನ್ನೋದು ಇರೋದಿಲ್ಲ ಹಾಗೆ ನಾವು ಸುಮ್ ಸುಮ್ನೆ ಸಾವಿಗೆ ಉದ್ವೇಗ ಕೂಡ ಪಡಬೇಕಾಗಿಲ್ಲ ಅಯ್ಯೋ ಸತ್ತೋಗ್ಬಿಡ್ತೀನಿ ಅಂತ ಅದೊಂದು ಆಶ್ಚರ್ಯ ಏನದು ನ ಅಪ್ರಾಪ್ತ ಕಾಲಹ ಮ್ರಿಯತಿ ಕಾಲ ಬರದೆ ಸಾಯೋದೇ ಇಲ್ಲ ವಿದ್ಯ ಶರಶತೈರಪಿ ನೂರು ಬಾಣಗಳು ಬಂದು ಅವನಿಗೆ ಕೂಡ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 ಪ್ರಾರಬ್ಧ ಅಂದರೆ ಆರಬ್ಧವಾಗಿದೆ ಅಂತ ಅದು ಈ ಯಾವಾಗ ಅವನಿಗೆ ಮರಣ ಸನ್ನಿಹಿತವಾಗುತ್ತೋ ಆ ಕಾಲಕ್ಕೆ ಒಂದು ಕುಶದ ಅಗ್ರ ಕುಶ ಪವಿತ್ರ ದರ್ಬೆ ಅದರ ಒಂದು ಮೊನೆ ಹಿಂಗೆ ಚುಚ್ಚಿದ್ರೆ ಸಾಕು ಸತ್ತೋಗ್ತಾನಂತ ಹೇಗೆ ಸೆಫ್ಟಿಕ್ ಹಾಕ್ಬಿಡುತ್ತೆ ಡಾಕ್ಟ್ರ್ ತಲೆ ತಿರುಗುತ್ತೆ ಒಂದಕ್ಕೆ ಇನ್ನೊಂದು ಔಷಧಿ ಕೊಡ್ತಾರೆ ಸಾಯಿಸಿಬಿಡ್ತಾರೆ ಡಾಕ್ಟ್ರ್ ತಪ್ಪಲ್ಲ ನೆನ್ಪಿಟ್ಕೊಳ್ಳಿ ನೋಡಿ ಯಾವ ಡೈಮೆನ್ಷನ್ ನಾವು ಆಲೋಚನೆ ಮಾಡಬೇಕು ಅಂತ ಯಾಕೆ ಅಂದರೆ ಇವನಿಗೆ ಆಚಾರ ಸರಿ ಇಲ್ಲ ಅದು ಎಂಥ ಎಕ್ಸ್ಪರ್ಟ್ ಡಾಕ್ಟರ್ಗೂ ತಲೆ ಆ ಟೈಮಲ್ಲಿ ಯಾಕೆ ಪ್ರಾಪ್ತ ಕಾಲ ಏನು ಮಾಡೋಕ್ಕಾಗಲ್ಲ ಆದ್ರಿಂದ ನಾವು ನಿಶ್ಚಿಂತೆಯಾಗಿರ್ಬೇಕು ಹೈದರಾಬಾದ್ ಸಾವಿಗೆ ಏನು ಮಾಡಿದ್ರು ಕೂಡ ಹ್ಞೂ ಒಂದು ತುಂಬ ಫೇಮಸ್ ಕತೆ ಇದೆಯಲ್ಲ ಒಂದು ಗುಬ್ಬಚ್ಚಿ ಅದಕ್ಕಿಂತಹ ಕಾಲದಲ್ಲಿ ಮರಣ ಅಂತ ಬರೆದಿದೆ ಏನು ಮಾಡೋದು ಈಗ ಅದು ಆಚೆ ಈಚೆ ಓಡಾಡಿ ಏನೂ ಮಾಡಿದೆ ಶರಣು ಹೋಗಬೇಕು ಅಂತ ಗರುಡನ ಹತ್ರ ಗರುಡ ಗರುಡ ಗರುಡ ಹೇಳೋದು ನೀನು ಹೆದರ್ಕೋಬೇಡ ಎಲ್ಲಿ ಮರಣ ಬರೋದಿಲ್ಲೋ ಅಲ್ಲೇ ನಿನ್ನ ಇದು ಮಾಡ್ತೇನೆ ತೊಗೊಂಡೋಗಿಡ್ತೇನೆ ಅಂತ ಆತ ದೂರದ ಒಂದು ಹಿಮಾಲಯದಲ್ಲಿ ಯಾವುದೋ ಒಂದು ಎತ್ತರವಾಗಿರ್ತಕ್ಕಂಥ ಶಿಖರದಲ್ಲಿ ತೊಗೊಂಡೋಗಿಟ್ಟಿನಂತೆ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 ಯಾಕೆ ತಪ್ಪಿಸ್ಕೋಬೇಕು ಅಂತ ನಾವು ಹೇಳೋದು ಲೆಟ್ ಅಸ್ ಎಂಬ್ರೇಸ್ ಇಟ್ ತಬ್ಬಿಕೊಳ್ಳೋಣ ಅದನ್ನು ಒಪ್ಪಿಕೊಳ್ಳೋಣ ಸಾವನ್ನು ಒಪ್ಪಿಕೊಂಡರೆ ತಬ್ಬಿಕೊಂಡರೆ ನಿಜವಾದ ಒಂದು ನಿರ್ಭಯತೆ ಬರುತ್ತದೆ ಸಾವಿಗೆ ಅಂಜದವನು ಯಾವುದಕ್ಕೂ ಅಂಜೋದಿಲ್ಲ ತಪ್ಪು ಕೆಲಸ ಮಾಡೋಲ್ಲ ಆತ ಸುಳ್ಳು ಹೇಳಬೇಕಾಗಿಲ್ಲ ಹಿಂಸೆ ಮಾಡಬೇಕಾಗಿಲ್ಲ ಹಿಂಸೆ ಸುಳ್ಳಲ್ಲ ಯಾಕಾಗತ್ತೆ ನಮ್ಮಲ್ಲಿ ದೌರ್ಬಲ್ಯ ಇದೆ ಅದಕ್ಕೆ ಆಗೋದು ಅಶಕ್ತತೆ ಇದೆ ಅದಕ್ಕೆ ಆಗೋದು ಏನೋ ತಪ್ಪಿಸ್ಕೋಬೇಕು ಹೇಳ್ಬಿಟ್ಟು ಅದಕ್ಕೆ ಸುಳ್ಳೇಡೋದು ಯಾಕೆ ತಪ್ಪಿಸ್ಕೋಬೇಕು ಹಿಂಸೆ ಮಾಡಿಬಿಡೋದು ಯಾಕೆ ಅವನೇನಂಗೆ ಹಿಂಸೆ ಮಾಡಿಬಿಟ್ರೆ ತಾಕತ್ತಿಲ್ಲ ಆ ಸಹಿಸ್ಕೊಡೋಕ್ಕೆ ಕ್ಷಮೆ ಇಲ್ಲ ಸಹನೆ ಇಲ್ಲ ಅಲ್ವಾ ಇದೆಲ್ಲ ವೀಕ್ನೆಸ್ ಯಾವಾಗ ಮೃತ್ಯುವನ್ನೇ ನೋಡ್ತೇವಿಯೋ ಮೃತ್ಯುವನ್ನೇ ಧ್ಯಾನಿಸ್ತಾ ಇರ್ತೇವಿಯೋ ಆವಾಗ ಮತ್ತಿನ್ಯಾವುದಕ್ಕೆ ಹೆದರಬೇಕಾಗಿಲ್ಲ ಮನುಷ್ಯ ನೆಟ್ಟಿಗಾಗ್ಬಿಡ್ತಾನೆ ಮನುಷ್ಯ ಧರ್ಮೀಯ ಆಗ್ತಾನೆ ಆಟೋಮೆಟಿಕ್ಕಾಗಿ ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಯು ಮಸ್ಟ್ ಮೆಡಿಟೇಟ್ ಅಪಾನ್ ಡೆತ್ ಅಂತ ಸ್ವಾಮೀಜಿ ಒಂದು ಕಡೆ ರಾಗದ್ವೇಷಾಧಿಯುಕ್ತ ಸುಖಂ ಕ್ರಚಿತ್ ಜ ವಿಚಾರ್ಯ ಖಾಲ ಪಶ್ಯಾಮಿ ತತ್ ಯತ್ರ ನಿರ್ವೃತಿ ಎಲ್ಲಿಯವರೆಗೆ ಒಬ್ಬ ಮನುಷ್ಯನಲ್ಲಿ ಈ ಎರಡು ಇರ್ತೋ ಅವನ ಬುದ್ಧಿಯಲ್ಲಿ ರಾಗ ಮತ್ತೆ ದ್ವೇಷ ಯಾವುದಾದ್ರೂ ವ್ಯಕ್ತಿ ಕಂಡ್ರೆ ರಾಗ ಅಟ್ಯಾಚ್ಮೆಂಟ್ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ದ್ವೇಷ ಕಂಡ್ರೆ ಆಗಲ್ಲ ಇದು ಎಲ್ಲಿ ತನಕ ಇರುತ್ತೋ ನ ಸುಖಂ ಕುತ್ರಚಿತ್ ಅವನು ಎಲ್ಲೇ ಹಿಮಾಲಯದಲ್ಲಿ ಹೋಗಿ ಕೂತ್ಕೊಳ್ಳಿ ಅಲ್ಲಿ ಇವೆರಡು ಬರ್ತವೆ ಯಾರೋ ಒಂದು ಅಟ್ಯಾಚ್ಮೆಂಟ್ ಇರೋ ವ್ಯಕ್ತಿ ಅಥವಾ ಯಾರನ್ನು ಅವನು ಹೇಟ್ ಮಾಡ್ತಾ ಇರ್ತಾನೋ ಅವನು ಬರ್ತಾನೆ ಶಾಂತಿ ಬೇಕು ಅಂದರೂ ಆ ಎರಡು ಜಾತಿಯ ವ್ಯಕ್ತಿಗಳು ಇವ್ನು ಬಿಡೋದಿಲ್ಲ ಅಟ್ಯಾಕ್ ಮಾಡ್ತಾ ಇರ್ತಾರೆ ಹಾಗಿದ್ರೆ ನಿಜವಾದ ಒಂದು ಶಾಂತಿ ಮನಸ್ಸಿಗೆ ಎಲ್ಲಿ ವಿಚಾರ ಖಲು ಪಶ್ಯಾಮಿ ಆದ್ದರಿಂದ ವಿಚಾರಣೆ ಮಾಡಿ ಮಾಡಿ ನನಗೇನು ಅನಿಸ್ತಾ ಇದೆ ಈಗ ಅಂದರೆ ತತ್ಸುಖ್ ಎತ್ತರ ನಿರ್ವೃತ್ತಿ ಎಲ್ಲಿ ನಿರ್ವಾಣದ ಮೋಕ್ಷದ ಸುಖ ಉಂಟೋ ರಾಗದ್ವೇಷಗಳಿಂದ ಬಿಡುಗಡೆ ಹೊಂದಿರತಕ್ಕಂಥ ಡಿಟ್ಯಾಚ್ಡ್ ಮೈಂಡ್ ಉಂಟು ಅಲ್ಲೇ ಸುಖ ಅದು ಮಾರ್ಕೆಟ್ ಮಧ್ಯದಲ್ಲಿರಲಿ ಯುದ್ಧ ರಂಗದ ಮಧ್ಯದಲ್ಲಿ ಶತ್ರುವಿನಿಂದ ಬುಲೆಟ್ ಎದುರಿಸ್ತಾ ಇರಲಿ ಅಲ್ಲಿ ಸುಖ ಯಾಕೆ ಅಂದ್ರೆ ಸುಖ ಇಲ್ಲಿ ಸುಖ ಇಲ್ಲಿ ಸುಖ ಇಲ್ಲ ಅಂದ್ರೆ ಎಲ್ಲ ಸುಖ ಇಲ್ಲ ಪಾಪ ಯೋ ತುಂಬಾ ಆಲೋಚನೆ ಆದ್ರಿಂದ ಸ್ವಲ್ಪ ಮದ್ಯದ ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಮಧ್ಯ ಮಧ್ಯೆ ಅಂತ ಆದರೆ ಅದರ ಪ್ರಾಬ್ಲಮ್ ಏನು ಗೊತ್ತಾ ಮತ್ತಿರೋ ತನಕ ಮಾತ್ರ ಅದು ಮರೆಸುತ್ತದೆ ಮರೆಸುತ್ತದೆ ಹೊರತು ಪರ್ಮನೆಂಟಾಗಿ ನಿಮ್ಮ ತಲೆಯನ್ನು ತೆ್ಯೋದು ನೀವೇನೇ ಅತ್ಯೇಕಲ್ಲ ಯಾಕೆ ಆ ಮತ್ತಿ ಇಳಿದ ಮೇಲೆ ಪುನಃ ಅದು ಅಭಿವ್ಯಕ್ತವಾಯ್ತು ಆಯ್ತು ಹೋಯ್ತಾ ಕೊನೆಗೆ ಇನ್ನೊಂದು ಹೊಸದು ವೈರಿ ಎಂಟ್ಕೊಳ್ತು ಇವನಿಗೆ ಏನೋ ಇದಕ್ಕೆ ಅಡಿಕ್ಷನ್ ಹೊಸ ವೈರಿ ಅದೆರಡೇ ಇದ್ದು ಪಾಪ ಮುಂಚೆ ಅದರ ಜೊತೆಗಿನ್ನ ಓಡ್ಸಕ್ ಹೋಗಿ ಇದನ್ನು ಇಟ್ಕೊಂಡು ಇದು ವೈರಿ ಆಯಿತು ಆದ್ರಿಂದ ನಿಜವಾದ ಮೋಕ್ಷ ಸುಖ ಡಿಟ್ಯಾಚ್ಮೆಂಟ್ ಏನಿದೆಯೋ ಅದು ನಾವು ಬಯಸಬೇಕು ಅಂತ ಸರ್ವ ಪರವಶಂ ದುಃಖಂ ಸರ್ವಂ ಆತ್ಮವಶಂ ಸುಖಂ ಏತದ್ ವಿದ್ಯಾತ್ ಸಮಾಸೇನ ಲಕ್ಷಣಂ ಸುಖ ದುಃಖಯೋಹೋ ನೋಡಿ ಬಹಳ ಪ್ರಾಕ್ಟಿಕಲ್ ಆಗಿರತಕ್ಕಂಥದ್ದು ಸುಖ ಎಲ್ಲಿದೆ ರೀ ದುಃಖ ಎಲ್ಲಿದೆ ರೀ ಸರ್ವಂ ಪರವಶಂ ದುಃಖ ಪರವಶದಲ್ಲಿ ಏನೇನಿದೆಯೋ ಅದೆಲ್ಲವೂ ದುಃಖದೇ ದುಃಖವೇ ನನಗೆ ನೀನಿದ್ದರೆ ಸುಖ ಅಂತ ನಾವು ಯಾವತ್ತ ಹೇಳಿದ್ರಲ್ಲ ನೀನು ಬೇಕು ನನ್ನ ಸುಖಕ್ಕೆ ಅವಾಗೇನಾಯ್ತೋ ಸುಖ ಅನ್ನೋದು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಯಿತು ಡಿಪೆಂಡೆಂಟ್ ಆಗಿರತಕ್ಕಂತಹ ಒಂದು ಸುಖ ಸುಖವೇ ಅಲ್ಲ ನರಕ ಅದು ನೋಡಿಯೋದು ನರಕ ಆದರೆ ನರಕವನ್ನೇ ಸುಖ ಅಂತ ಹೇಳ್ಕೊಂಡಿದ್ದೀವಿ ನಾವು ವಿಚಿತ್ರ ಅದು ಹೇಗೆ ನಾಯಿ ಆ ಒಂದು ಮೂಳೆ ನಗದಿದ್ದು ಅಗದಿದ್ದೆ ಅಗದಿದ್ದು ಏನು ಸ್ವಾರಸ್ಯವೇ ಇಲ್ಲ ಆ ಮೂಳೆಯಲ್ಲಿ ನಗದು ಅಗದು ಅಗದು ಅಗದು ಪಾಪ ಅದಕ್ಕೆ ಜೊಲ್ ನೀರು ಅದರದೇ ಜೊಲ್ಲನ್ನು ವಾಪಸ್ ತೊಗೊಳುತ್ತೆ ಏನೋ ಚೆನ್ನಾಗಿದೆ ಅಂತ ಹೀಗೆ ಯಾವುದೂ ನರಕ ರೀತಿಯಲ್ಲಿ ಇದೆಯೋ ಅದನ್ನೇ ಸ್ವರ್ಗ ಅಂತ ತಿಳ್ಕೊಳ್ತೇವೆ ಪರವಶ ಎಲ್ಲವೂ ಕೂಡ ಮೃಷ್ಟಾನ್ನ ಯಾರೋ ಕೊಡಲಿ ನಿಮ್ಮ ಸಂಪಾದನೆಯಿಂದಲ್ವಾ ನಿಮ್ದಲ್ವಾ ಯಾರೋ ಹಿಂಗೆ ಅಂತ ಹಂಗೆ ಹಿಂಗೆ ಎಸಿತಾರಾ ನೋಡಿ ಅದು ಹೇಗಿರುತ್ತೆ ದುಃಖ ಅದು ಅದನ್ನು ಹೇಳ್ತಾರೆ ಸರ್ವಂ ಆತ್ಮವಶಂ ಸುಖಂ ಒಂದು ಗಂಜಿ ಕುಡೀರಿ ನೀವೇ ಸಂಪಾದನೆ ಮಾಡಿ ಆತ್ಮವಶ ನನ್ನ ವಶದಲ್ಲಿರಲಿ ಅದು ಅವಾಗ ನಿಜವಾದ ಸುಖ ಏತದ್ ವಿದ್ಯಾತ್ ಸಮಾಸೇನ ಲಕ್ಷಣಂ ಸುಖ ದುಃಖಯೋಹೋ ಸುಖ ದುಃಖದ ಲಕ್ಷಣ ಇದೆ ಸಂಕ್ಷಿಪ್ತವಾಗಿ ಇಷ್ಟೇನೆ ಇನ್ಬೇರೆಯೇನೂ ಇಲ್ಲ ಅಂತಾರೆ ಸುಖ ಸನಂತರಂ ದುಃಖಂ ದುಃಖ ಸನಂತರಂ ಸುಖಂ ಸುಖಂ ದುಃಖ ಮನುಷ್ಯಾಣಾಂ ಚಕ್ರವತ್ ಪರಿವರ್ತತೆ ಭಾಳ ಸಿಂಪಲ್ ಆಗಿದೆ ನೀವುಗಳೇ ಉತ್ತರ ಹೇಳ್ಬೋದು ಆನ್ಸರ್ ಹೇಳ್ಬೋದು ಸುಖ ಆದಮೇಲೆ ದುಃಖ ದುಃಖ ಆದಮೇಲೆ ಸುಖ ಯಾವುದೂ ಕೂಡ ಪರ್ಮನೆಂಟ್ ಅನ್ನೋದಿಲ್ಲ ಎಲ್ಲ ಗೆಸ್ಟ್ ಗೆಸ್ಟ್ ನೀವೊಂದು ಗೆಸ್ಟ್ ಹೌಸ್ ಓಪನ್ ಮಾಡಿದ್ದೀರಾ ಗೆಸ್ಟ್ ಹೌಸ್ ಓಪನ್ ಮಾಡಿದ್ಮೇಲೆ ಗೆಸ್ಟ್ಗಳು ಬಂದೇ ಬರ್ತಾರೆ ಬಂದೇ ಬರ್ತಾರೆ ಅಂದಮೇಲೆ ಹೋಗೇ ಹೋಗ್ತಾರೆ ಅಂತ ಅರ್ಥ ಎರಡು ದಿವಸ ಇರ್ತಾರೆ ಮೂರು ದಿವಸ ಇರ್ತಾರೆ ಒಂದು ವಾರ ಇರ್ತಾರೆ ಆಮೇಲೆ ಹೊರಟೋಗ್ತಾರೆ ಹಾಗೆ ಇದು ಕೂಡ ಮನುಷ್ಯನಿಗೆ ಸುಖ ದುಃಖ ಅನ್ನೋದು ಚಕ್ರದಂತೆ ಒಂದು ಬರುತ್ತೆ ಇನ್ನೊಂದು ಹೋಗುತ್ತೆ ಇನ್ನೊಂದು ಬರುತ್ತೆ ಮೊದಲೊಂದು ಬರುತ್ತೆ ಹೀಗೆ ಆದ್ರಿಂದ ಇದೆರಡರಲ್ಲೂ ಕೂಡ ನಾವು ಸಮಭಾವ ಇಟ್ಕೋಬೇಕು ಸಮಭಾವ ಅಂದ್ರೇನು ಎರಡೂ ಬಂದು ಹೋಗುವಂತಹವುಗಳು ಪರ್ಮನೆಂಟ್ ಅಲ್ಲ ಆದರೆ ಡಿಟ್ಯಾಚ್ ಆಗೋದು ಬೇಡ ಸುಖ ಬಂದ ಹೀಗೆ ಬಿಡೋದು ಹಾ ಆಮೇಲೆ ಏನೋ ಕಷ್ಟ ಬಂದಾಗ ಹ್ಞೂ ಅಂತಾಗೋದು ನಾನೊಂದ್ಸಲಿ ಹೇಳಿದ್ದೆ ಅನ್ಸುತ್ತೆ ನಿಮಗೆ ಒಂದು ಒಂದು ಒಳ್ಳೆ ಅಡ್ವಟೈಸ್ಮೆಂಟ್ ನೋಡಿದೆ ಅಡ್ವಟೈಸ್ಮೆಂಟು ಅದು ಯಾವುದೋ ಒಂದು ಇದ್ರದ್ದು ಒಳ್ಳೆ ಅಡ್ವಟೈಸ್ಮೆಂಟ್ ಮಾಡಿದವ್ರದ್ದು ಒಂದು ಇದಿದೆಯಲ್ಲ ಈ ಇದು ಬರ್ತದೆ ಅವರ ಬ್ರೈನ್ ಎಲ್ಲ ಭಯಂಕರ ಕ್ರಿಯೇಟಿವ್ ಬ್ರೈನ್ ಯಾರಿಗಿದೆಯೋ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟ್ ಕೊಡೋದು ಹ್ಞೂ ಆ ಥರ ಒಬ್ಬ ಮುದುಕಪ್ಪ ಇನ್ನೇನು ಸಾಯ್ತಾಯಿದ್ದಾನೆ ಆ ಸಾಯುವಂಥ ಮುದುಕಪ್ಪಂಗೆ ಅವ್ರ ಮನೆಯೆಲ್ಲ ತೊಟ್ಟಿಗ್ತಾಯಿದೆ ಮೊದಲೇ ಮಳೆ ಬರ್ತಾಯಿದೆ ಅವನು ಇನ್ನೇನು ಸಾಯೋಕಿಂದು ಮುಂಚೆ ಹೆಂಗಾದರೂ ಮಾಡಿ ಈ ಮಗ ಹೆಂಗೋ ಮಾಡಿ ಸೈನ್ ಹಾಕ್ಸ್ಬಿಡ್ಲಿ ಅಂತ ಅದರಲ್ಲಿ ಇದು ಚಕ್ಕು ಗಿಕ್ಕೆಲ್ಲ ಸೈನ್ ಹಾಕಿಸ್ಬಿಡ್ಲಿ ಅಂತ ಎಷ್ಟೋ ಒಂದು ಕೋಟಿ ಅಂತ ಸರಿ ಒಂದು ಕೋಟಿ ಅಂತ ಹಾಕಿಸ್ಬಿಟ್ಟು ಸೈನೆಲ್ಲ ಹಾಕಿಸ್ತ ಹಿಂಗೆ ಖುಷಿಯೋ ಖುಷಿ ಅಯ್ಯೋ ಈಚೆ ಕಡೆ ಬಂದು ಹಿಂಗೆ ಹಿಂಗೆ ನೋಡ್ತಾ ಇದ್ದಾನೆ ಅದನ್ನೇ ಮೇಲುಗಡೆಯೇ ಟಪಕ್ ಅಂತ ಒಂದು ನೀರು ಬಿತ್ತು ಬಿತ್ತಕ್ಷಣ ಒಂದ್ರ ಮೇಲೆ ಬಿತ್ತಾ ಅಯ್ಯೋ ಅಂದ ಒಂದು ಅಳಸೋಯ್ತು ಅಷ್ಟು ಸೊನ್ನೆ ತಲೆ ತಲೆ ಚಚ್ಕೊಂಡ ಅದು ಒಂದು ಸಿಮೆಂಟ್ ಅಡ್ವರ್ಟೈಸ್ಮೆಂಟು ಆದರೆ ಅದ್ರ ಹಿಂದೆ ನೋಡಿ ತಾತ್ಪರ್ಯ ಅದು ಹೆಂಗೆ ಇದ್ಕೊಳ್ಳಿ ಅದೆಲ್ಲ ಇದು ಅವ್ರದ್ದು ಕಮರ್ಷಿಯಲ್ ಆದರೆ ಅದ್ರ ಹಿಂದ್ಗಡೆ ತಾತ್ಪರ್ಯ ನೋಡಿ ಹಾಂ ಇಷ್ಟೇ ಅದು ಕೊನೆ ಇಷ್ಟೇ ಸೊನ್ನೆ ನಮ್ಮ ಜೀವನ ಎಲ್ಲಿಯೇ ತನಕ ನಮ್ಮ ಜೀವನದಲ್ಲಿ ಭಗವಂತನನ್ನು ನಾವು ಕಾಣುವುದಿಲ್ಲವೋ ನೀವು ಬಿಲಿಯನಿಯರ್ ಆಗಿರಲಿ ಬಿಲಿಯನಿಯರ್ ಆಗಿರಲಿ ಸಾಯಿವಾಗ ನಾಯಿಪಾಡೆ ನಾಯಿಪಾಡೆ ಯಾಕೆ ನಿಮ್ಮ ಶರೀರದಲ್ಲಿ ಶಕ್ತಿ ಇರೋ ತನಕ ಅಷ್ಟೇ ಜನ ಆಮೇಲೆ ನಿಮ್ಮ ದುಡ್ಡು ಗಿಡ್ಡು ಅದರ ದೋಚ್ಕೊಂಡು ಓಡೋಗ್ಬಿಟ್ಟು ನಿಮ್ಮ ಪಾಡಿಗೆ ನೀವು ನಿಮ್ಮ ಬೆಡ್ ಪಾಡಿಗೆ ನೀವು ಆಮೇಲೆ ನಿಮ್ಮ ಬೆಡ್ ಸೋರ್ ಪಾಡಿಗೆ ನಿಮ್ಮ ಬೆಡ್ಸೋರು ಎತ್ತವರು ಇಲ್ಲ ನಿಮ್ಮನ ಯಾರು ನೋಡಿದ್ದೀನಿ ಅನೇಕರನ್ನ ಪಾಪ ಎಲ್ಲ ಬಿಲಿಯನಿಯರ್ಸ್ ಮಿಲಿಯನಿಯರ್ಸ್ ಸೌಕರ್ ಪಾಪ ಆಮೇಲೆ ಹೆಣ ಜೀವಚ್ಛವ ಹೆಣ ಹಾಕಿಂದು ಮುಂಚೆನೇ ಹೆಣ ಹಣದಿಂದ ಹೆಣ ಪಾಪ ಆದ್ದರಿಂದ ನಾವು ಇದನ್ನು ನೆನ್ಪಿಟ್ಕೋಬೇಕು ಸುಖ ದುಃಖ ಅನ್ನೋದು ಕೂಡ ಚಕ್ರದಂತೆ ಯಾವುದೂ ಪರ್ಮನೆಂಟಾಗಿ ಇರೋದಿಲ್ಲ ಆದ್ದರಿಂದ ಅಂತ ನಾನು ಹಿಂಗೆ ನಾನು ಹಂಗೆ ಅಥವಾ ಅಯ್ಯೋ ನಾನು ಪಾಪಿ ಹೀಗೆ ಹೀಗೆ ಎರಡೂ ಕೂಡ ಸಲ್ಲದು ಸಕೃದ ಉಚ್ಚರಿತಂ ಏನ ಹರಿತ್ಯಕ್ಷರ ಬದ್ದಹ ಬದ್ಧ ಪರಿಕರಸ್ತೇನ ಮೋಕ್ಷಾಯ ಗಮನಂ ಪ್ರತಿ ಒಂದು ಬಾರಿ ಈ ಎರಡಕ್ಷರಗಳನ್ನು ನುಡಿದರೂ ಉಚ್ಚರಿಸಿದರೂ ಹರಿ ಅನ್ನುವಂತಹ ಎರಡೇ ಅಕ್ಷರ ಇದನ್ನ ಉಚ್ಚರಿಸಿರ ಸಾಕಂತೆ ನೀವು ಮೋಕ್ಷಕ್ಕೆ ಹೀಗೆ ನಿಂತ್ಕೊಂಡಂಗೆ ಅಂದರೆ ತಯಾರು ಅಂತ ಬದ್ಧ ಪರಿಕರ ಏನಾ ಸೊಂಟ ಕಟ್ಟಿ ನಿಂತಂಗೆ ರೆಡಿ ಅಲ್ವಾ ಈಗ ಬನ್ನಿ ಈಗ ಕಬಡ್ಡಿ ಆಡೋಣ ಅಂತ ಹಾಗೆ ರೆಡಿ ಅಂತ ಹೋಗ್ಲಿಕ್ಕೆ ರೆಡಿ ನೀವು ಮೋಕ್ಷಕ್ಕೆ ರೆಡಿ ಆಗ್ತೀರಾ ಸ ಪಂಡಿತೋ ಯೋಹಿ ಅನುರಂಜಯೇ ಮಿಷ್ಟೇನ ಬಾಲಂ ವಿನಯೇನ ಶಿಷ್ಟಂ ಅರ್ಥೇನ ನಾರೀಂ ತಪಸಾಹಿ ದೇವಾನ್ ಸರ್ವಾಂಶ್ಚ ಲೋಕಾಂಶ ಸುಸಂಗ್ರಹೇಣ ನಿಜವಾದ ಒಬ್ಬ ಪಂಡಿತ ಒಬ್ಬ ಬುದ್ಧಿವಂತ ಅನ್ನೋನು ಯಾರು ಅಂತ ಹೇಳಿದ್ರೆ ಯೋಗಿ ಅನುರಂಜಯೇತ್ವೈ ಯಾರು ಸಂತೋಷಪಡಿಸ್ತಾನೋ ಮಿಷ್ಟೇನ ಬಾಲಂ ಸಿಹಿ ತಿಂಡಿಗಳಿಂದ ಒಬ್ಬ ಮಗುವನ್ನು ಒಂದು ಮಗುವನ್ನು ಸಿಹಿ ತಿಂಡಿ ಕೊಟ್ಬಿಟ್ಟು ಸಂತೋಷಪಡಿಸ್ಬೇಕು ಅವ್ನು ಮಗುನ ಸಂತೋಷ ಪಡಿಸೋದು ಹಾಗೇನೆ ನೀವು ಬೇರೆ ಏನು ಮಾಡಿದ್ರು ಕೂಡ ಮಗು ಸಂತೋಷ ಆಗೋಲ್ಲ ಶಿಷ್ಟಂ ವಿನಯೇನ ಒಬ್ಬ ಶಿಷ್ಟ ವ್ಯಕ್ತಿ ಅಂದರೆ ಒಬ್ಬ ಸಜ್ಜನ ಒಬ್ಬ ಧರ್ಮವನ್ನು ಬರೆದಂಥ ವ್ಯಕ್ತಿಗೆ ನೀವು ಹಣ ಕೊಟ್ಟರೆ ಅವನಿಗೆ ಸಂತೋಷ ಆಗೋಲ್ಲ ವಿನಯ ತೋರಿಸ್ಬೇಕಂತೆ ವಿನಯ ವಿನಯೇನ ಶಿಷ್ಟಂ ಅರ್ಥೇನ ನಾರಿ ನೋಡಿದ್ರ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಇಲ್ಲಿ ಆವಾಗಲೇ ಬೃಹಸ್ಪತಿಗಳು ಬರೆದ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನಾವು ಫಾಲೋ ಮಾಡೋದಿಲ್ಲ ನಾರಿಯರನ್ನ ಹೇಗೆ ಹೊಲ್ಸ್ಕೋಬೇಕು ಅಥವಾ ಇದು ಮಾಡಬೇಕು ಸಂತೋಷ ಪಡಿಸ್ಬೇಕು ಹಣದಿಂದ ತಪಸಾಹಿ ದೇವಾನ್ ದೇವತೆಗಳನ್ನು ಏನು ಕೊಟ್ಟರು ಆಗಲ್ಲ ತಪಸ್ ತಪಸ್ ಮಾಡಬೇಕು ಶರೀರವನ್ನು ಸ್ವಲ್ಪ ಇದು ಮಾಡಬೇಕು ತಪಸ್ಸು ಉಪವಾಸ ಆಮೇಲೆ ಈ ಕೃಚ್ರ ಚಾಂದ್ರಾಯಣ ಅನ್ನುವಂತಹ ತಪಸ್ಸಿರುತ್ತೆ ಅದರಲ್ಲಿ ಚಾಂದ್ರಾಯಣ ಅಂದರೆ ಏನು ಗೊತ್ತಾ ತಪಸ್ಸು ಅವನು ವ್ರತವನ್ನು ಮಾಡುವನು ಯಾವುದೋ ಒಂದು ದಿವಸ ಶುರು ಮಾಡ್ಬೇಕು ಪರ್ವದಲ್ಲಿ ಅಂದರೆ ಪೌರ್ಣಮಿ ಅಥವಾ ಅಮಾವಾಸ್ಯಲ್ಲಿ ಶುರು ಮಾಡ್ತಾನೆ ಅಂತ ಇಟ್ಕೊಂಡ್ರೆ ಪೌರ್ಣಮಿಯಲ್ಲಿ ಶುರು ಮಾಡಿದ್ರೆ ಪೌರ್ಣಮೆಯಲ್ಲಿ ಹದಿನೈದು ಗ್ರಾಸ ಗ್ರಾಸ ಅಂದರೆ ಏನರ್ಥ ಕವಳ ಕವಳ ಅಂದ್ರೆ ಹೀಗೆ ಒಂದು ಉಂಡೆ ಹೀಗೆ ಅದು ಯಾವ ರೀತಿ ಇರಬೇಕು ಅದನ್ನು ಶಾಸ್ತ್ರಲ್ಲಿ ಹೇಳಿದ್ದಾರೆ ಹಿಂಗೆ ಹಾಕೊಂಡು ಬಿಡೋದಲ್ಲ ಆ ಹದಿನೈದಲ್ಲ ಅದಕ್ಕೂ ಒಂದು ಪರಿಣಾಮ ಉಂಟು ಕುಕ್ಕುಟಾಂಡ ಪರಿಮಾಣ ಒಂದು ಕೋಳಿ ಮೊಟ್ಟೆಯ ಒಂದು ಗಾತ್ರ ಇದೆಯಲ್ಲ ಇಷ್ಟು ಶೇಪು ಅಷ್ಟು ಒಂದು ಗ್ರಾಸ ಅಂತ ಕರೀತಾರೆ ಅದು ಕವಳ ಅಂದರೆ ಒಂದಷ್ಟು ದಯವಿಟ್ಟು ಆ ಮೊಬೈಲನ್ನು ಸ್ವಲ್ಪ ಶಾಂತವಾಗಿರಿಸಿ ಕುಕ್ಕು ತಾಂಡ ಆ ಕೋಳಿಯ ಮೊಟ್ಟೆಯ ಪರಿಮಾಣ ಇದೆಯಲ್ಲ ಅದು ಹದಿನೈದು ಅದನ್ನು ತಗೊಳ್ತಾನೆ ಪೂರ್ಣಿಮೆ ದಿವಸ ಕಡಿಮೆ ಮಾಡ್ತಾ ಬರ್ತಾನೆ ಹದಿನಾಲ್ಕು ಹದಿಮೂರು ಹನ್ನೆರಡು ಹನ್ನೊಂದು ಕೊನೆಗೆ ಅಮಾವಾಸ್ಯೆಗೆ ಬರುವಾಗ ಉಪವಾಸ ಪುನಃ ಒಂದೊಂದು ಕವಳ ಜಾಸ್ತಿ ಮಾಡ್ಕೊಂಡು ಹೋಗೋದು ಪಾಡ್ಯ ದ್ವಿತೀಯ ತೃತೀಯ ಹೀಗೆ ಮಾಡಿದಾಗ ಒಂದು ಚಾಂದ್ರಾಯಣ ವ್ರತ ಅಂತ ಕರೀತಾರೆ ಚಂದ್ರನ ಗತಿಗೆ ತಕ್ಕಂತೆ ಆಹಾರದಲ್ಲಿ ಹೆಚ್ಚು ಕಡಿಮೆ ಮಾಡಿದಾಗ ಶರೀರ ಸಂಪೂರ್ಣ ಶುದ್ಧಿಯವಾಗುತ್ತೆ ಪಾಪ ಎಲ್ಲ ನಷ್ಟವಾಗುತ್ತೆ ಶರೀರದ ಜೊತೆಗೆ ಮನಸ್ಸು ಇದೆ ಅದು ಶುದ್ಧಿ ಆಗುತ್ತೆ ಅದು ಚಾ ಇದು ಚಾಂದ್ರಾಯಣ ಅಂತ ಅರ್ಥ ಹಾಗೆ ಸರ್ವಾಂಶ ಲೋಕಾಂಶ ಸುಸಂಗ್ರಹೇಣ ಇಡೀ ಸಮಸ್ತ ಲೋಕವನ್ನು ನಾವು ಹೇಗೆ ಖುಷಿ ಪಡಿಸ್ಬೇಕು ಅಂದರೆ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಮಾಡಿ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಮಾಡೋದರಿಂದ ಇಡೀ ಲೋಕ ನಿಮಗೂ ಒಲಿತದೆ ನಿಧಾನವಾಗಿ ನಿಮ್ಮ ಹತ್ರ ಬರ್ತದೆ ನೀವು ಫೇಮಸ್ ಆಗಬೇಕಾ ಅಂದರೆ ಏನೋ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಮಾಡಬೇಕು ಜನಕ್ಕೆ ಉಪಕಾರವಾಗ್ತಕ್ಕಂತಹ ಪರೋಪಕಾರವಾಗಿರತಕ್ಕಂಥ ಆಕ್ಟಿವಿಟೀಸ್ನ ಮಾಡಬೇಕು ಛಲೇನ ಮಿತ್ರಂ ಕಲುಷೇನ ಧರ್ಮಂ परोपतापेन समृद्धि भाव सुखेन विद्या परुषेण नारीं वाँच वैये न च पंडितास्ते पंडितर बे यार जांड दड्रो अंत दड्रुलेन मित्रम यार कपटमी नानूब स्न गते अतानो ಕಪಟದಿಂದ ಎಲ್ಲಾದರೂ ಸ್ನೇಹಿತತನವನ್ನು ಮಾಡಲಿಕ್ಕಾಗತ್ತ ಅವನು ಗೊತ್ತಾಯಿತು ಅಂದರೆ ಒದ್ ಓದಿತಾನೆ ಹೊರಟು ಹೋಗ್ತಾನ ಅವನು ಕಲುಷೇಣ ಧರ್ಮಂ ನಾನು ಧರ್ಮವನ್ನು ಸಂಪಾದನೆ ಮಾಡಬೇಕು ಕ್ಯಾರೆಕ್ಟರ್ ಏನು ಚೆನ್ನಾಗಿಲ್ಲ ಸ್ವಲ್ಪ ಕ್ಯಾರೆಕ್ಟರಲ್ಲಿ ದೋಷ ಇದೆ ಧರ್ಮ ಸಂಪಾದನೆ ಆಗೋಲ್ಲ ಪರ ಉಪತಾಪೇನ ಸಮೃದ್ಧಿಭಾವಂ ಬೇರೆಯವರಿಗೆ ಕಷ್ಟ ಕೊಡೋದ್ರಿಂದ ನಾನು ಸಮೃದ್ಧಿಯನ್ನು ಹೊಂದಬೇಕು ಅನ್ನುವಂತಹ ಒಂದು ಮನೋಭಾವನೆ ಇರತಕ್ಕಂಥವನು ಮೂರ್ಖ ಸುಖೇನ ವಿದ್ಯಾಂ ನಾನು ಹಾಸಿಗೆ ಮೇಲೆ ಯಾವಾಗಲೂ ನಿದ್ದೆ ಹೊಡಿತಾ ಇರ್ತೀನಿ ಏನೇನಿದೆಯೋ ವಿದ್ಯೆಯೆಲ್ಲ ನನ್ನ ತಲೆಗೆ ಹತ್ತಲಿ ಆಗಲ್ಲ ಪರುಷೇಣ ನಾರೀ ಸ್ತ್ರೀಯನ್ನು ವಶ ಮಾಡ್ಕೋಬೇಕು ಅವನು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಮಾತನ್ನಾಡಿದರೆ ವಶವಾಗುವುದಿಲ್ಲ ವಾಂಚಂತಿಯೋ ವೈ ಇದನ್ನು ಸಾಧಿಸಲು ಯಾರು ಪ್ರಯತ್ನಪಡಿಸುತ್ತಾರೋ ನ ಚ ಪಂಡಿತಾಸ್ತೆ ಅಂತವರು ಪಂಡಿತರೇ ಅಲ್ಲ ಮೂರ್ಖರು ಅತ್ಯಂಬುಪಾನ ಕಠಿಣಕ್ಷಯೋ ವೇಗವಿಧಾರಣಂಚ ದಿವಾಶಯೋ ಜಾಗರಣಂಚ ರಾತ್ರಣ ನಿವಸ ಆಯುರ್ವೇದದ ಒಂದು ಸುಭಾಷಿತ ಇದು ಏನಿದು ನಿಮಗೆ ರೋಗ ಬೇಕಿದ್ರೆ ಬೇಡಲ್ಲ ಯಾರಿಗೂ ರೋಗ ಬೇಕಾಗಿದ್ದರೆ ಅತ್ಯಂಬು ಜಾಸ್ತಿ ನೀರು ಕುಡಿದ್ರೂ ರೋಗ ಅಂತೆ ನೋಡಿ ಅತ್ಯಂಬು ಪಾನ ಯಾಕೆ ಮಂದಾಗ್ನಿ ಆಗಿಬಿಡುತ್ತೆ ನೀರು ಕುಡಿತಾ ಇದ್ರೂ ನೀರು ಜಾಸ್ತಿ ತುಂಬಿಕೊಂಡ್ಬಿಟ್ರೆ ಅತ್ಯಂಬು ಪಾನಂ ಕಠಿಣಾಶನಂಚ ಡೈಜೆಸ್ಟ್ ಆಗಿರ್ ಆಗದೇ ಇರತಕ್ಕಂತಹ ಕಠಿಣವಾಗಿರ್ತಕ್ಕಂತಹ ಆಹಾರಗಳನ್ನು ತಿಂತ ಹೋಗೋದು ಧಾತು ಕ್ಷಯೋ ಶರೀರದಲ್ಲಿ ಧಾತುಗಳು ಕ್ಷಯವಾದರೆ ವೇಗವಿಧಾರಣಂಚ ಮಲಮೂತ್ರಗಳ ವೇಗವನ್ನು ತಡೆ ಹಿಡಿದರೆ ಸೀನು ಇತ್ಯಾದಿಗಳದ್ದು ದಿವಾಶಯೋ ಹಾಗಲಲ್ಲಿ ನಿದ್ದೆ ಹೊಡೆದು ಬಿಟ್ರೆ ಚೆನ್ನಾಗಿ ಜಾಗರಣಂಚ ರಾತ್ರವು ರಾತ್ರಿ ನಿದ್ರೆನೇ ಬರಲ್ಲ ಸ್ವಾಮಿ ಹೀಗಿದ್ರೆ ರಾತ್ರಿ ನಿದ್ರೆ ಬರಲೇಬೇಕು ಬರಲಿಲ್ವಾ ಹೋಯ್ತು ಅಂತಲೇ ಲೆಕ್ಕ ಬರೀನು ಏನೋ ಒಂದು ಆಗುತ್ತೆ ಅವ್ನಿಗೆ ಏನೇನೋ ಕಾಣ್ಸೋಕ್ಕೆ ಶುರುವಾಗತ್ತೆ षडिई आर ऋद निवसा मुनष्योग मने कुचेन दतमलोपिण बह्वाशिमंठुरवाक्यषिण सूर्योदय अस्तमी शाईनम विमुंचीर चक्रपाणी ಇಷ್ಟು ಮಾಡಿದ್ರೆ ಈಗ ಮುಂದೆ ಹೇಳ್ತಕ್ಕಂತಹ ಕೆಲಸಗಳನ್ನು ಅವನು ಕೈಯಲ್ಲಿ ಚಕ್ರ ಇಟ್ಕೊಂಡಿರ್ತಕ್ಕಂತಹ ಲಕ್ಷ್ಮೀ ಪತಿಯೇ ಅವನನ್ನು ಲಕ್ಷ್ಮಿ ಬಿಟ್ಟು ನೋಡಿ ಹೋಗ್ತಾಳಂತೆ ಅವನು ಅನ್ಲಕ್ಕಿ ಆಗ್ತಾನೆ ಅವನನ್ನು ಎಲ್ಲ ಫಾರ್ಚೂನ್ ಬಿಟ್ಟು ಹೋಗುತ್ತೆ ಏನದು ಕುಚೇಲಿನ ಕೆಟ್ಟ ಬಟ್ಟೆಯನ್ನು ಹುಟ್ಟರೆ ಮಲಿನವಾದಂತಹ ಬಟ್ಟೆ ಅಥವಾ ಹರಿದೋಗಿರತಕ್ಕಂತಹ ಬಟ್ಟೆಯನ್ನು ಹುಟ್ಟರೆ ದಂತ ಮಲೋಪಧಾರಿಣಂ ಸರಿಯಾಗಿ ಉಜದೆ ಹೋದರೆ ಅದರಲ್ಲಿ ಮಲ ಇದ್ರೆ ಬಹ್ವಾಶಿನಂ ಚೆನ್ನಾಗಿ ತಿನ್ನುವ ಅಭ್ಯಾಸ ಇದ್ರೆ ನಿಷ್ಠುರ ವಾಕ್ಯ ಭಾಷಣ ಯಾವಾಗಲೂ ನಿಷ್ಠುರವಾದಂತಹ ವಾಕ್ಯಗಳನ್ನೇ ಇನ್ನೊಬ್ಬರಿಗೆ ಹೇಳ್ತಾ ಇದ್ರೆ ಬಾಣದ ರೀತಿಯಲ್ಲಿ ಶಲ್ಯ ಶಲ್ಯದ ರೀತಿಯಲ್ಲಿ ಅಂತ ಕರೀತಾರೆ ಸೂರ್ಯೋದಯ ತೀ ಅಸ್ತಮಯೇ ಅಪಿಶಾಯಿನಂ ಯಾರು ಸೂರ್ಯಾಸ್ತದ ಸಮಯ ಮತ್ತು सूर्योदय सामयद नाता नोड़ाकड़े हाद्लबिड़ता जन सूर्योदय अस्तमीज शीन ना मातावन विमुंचनबड़ते यारो श्री लक्ष्मी फॉर्चू चक्रपाणिया अयो नन ग ಅಂತ ಏನು ಅವಳೇನು ಇಟ್ಕೊಂಡಿರಲ್ಲ ಅವನ್ನ ಅವನೂ ಬಿಟ್ಬಿಡ್ತಾಳೆ ಅವ್ನು ಚಕ್ರಪಾಣಿಯಾದರೂ ಕೂಡ ಇದನ್ನು ಮಾಡ್ತಾ ಇದ್ರೆ ಅವನು ಬಿಟ್ಬಿಟ್ಟು ಹೊರಟೋಗ್ತಾಳೆ ಅಂತ ಹಾಗೆ ಯಸ್ಯ ತ್ಯ ತು ಪುಷ್ಪಸ್ಯ ಪಾಂಡರಸ್ಯ ವಿಶೇಷತಃ ಶಿರಸ ಧಾರ್ಯಮಾಣಸ್ಯ ಅಲಕ್ಷ್ಮೀ ಪ್ರತಿಹನ್ಯತೆ ನೋಡಿ ಸ್ತ್ರೀಯರಿಗೆ ಒಂದು ಮಾತು ಸ್ತ್ರೀಯರ ಒಂದು ಕೂದಲು ಅದು ಶೋಭೆ ಹೊಂದುವುದು ಯಾವುದರಿಂದ ಪುಷ್ಪದಿಂದ ಯಾವುದಾದ್ರೂ ಒಂದು ಪುಷ್ಪ ಪರವಾಗಿಲ್ಲ ಆದರೆ ವಿಶೇಷವಾಗಿ ಬಿಳಿ ಪುಷ್ಪ ಅದನ್ನು ಹಾಕ್ಕೊಂಡ್ರೆ ಧರಿಸ್ತಾ ಇದ್ರೆ ಅವಾಗಲೂ ಯಸ್ಯ ತಸ್ಯತು ತು ಪುಷ್ಪ ಪಾಂಡರಸ್ಯ ವಿಶೇಷತಃ ಬಿಡುಪಾದ ಹೂವನ್ನು ಮುಡಿದರೆ ಶಿರಸಾ ಧಾರ್ಯಮಾಣಸ್ಯ ತಲೆಯಲ್ಲಿ ಮುಡ್ಕೊಂಡ್ರೆ ಅಲಕ್ಷ್ಮೀ ಪ್ರತಿಹನ್ಯತೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಅಲಕ್ಷ್ಮೀ ಅನ್ಫಾರ್ಚುನೇಟ್ ಅದು ಹೊರಟೋಗುತ್ತೆ ಸತ್ತೋಗುತ್ತಂತೆ ಗವಾಂ ರಜೋ ಧಾನ್ಯರಜ ಪುತ್ರಸ್ ಅಂಗಭವಂ ರಜ ಎಜೋ ಮಹಾಶಸ್ತ ಮಹಾಪಾತಕ ನಾಶನ ಗೋಧೂಳಿ ಅಂತ ಕರಿತೀವಲ್ಲ ಗೋಧೂಳಿ ಆ ಹೊಸುವಿನ ಗೊರಸ್ನಿಂದ ಏಳತಕ್ಕಂಥ ಧುಳು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದಂತೆ ಧಾನ್ಯರಜಃ ಹಿಂಗೆ ಕೇರ್ತಾ ಇರ್ತ ನೋಡಿ ಅಲ್ಲಿಂದ ಆ ಧೂಳು ಹೇಳುತ್ತಲ್ಲ ಅದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದಂತೆ ಅದು ರಜ ಪುತ್ರ ಅಂಗಭವಂ ರಜ ತಮ್ಮ ಮಕ್ಕಳ ಕಾಲ್ ಧೂಳಿನಿಂದ ಏಳತಕ್ಕಂತಹ ಇದು ಧೂಳು ಕಾಲ್ನಿಂದ ಪಾದ ನಡೆಯುವಾಗ ಏಳುತ್ತಲ್ಲ ಅಂಗ ರಜ ಅದು ರಜ ಏತದ್ರಜೋ ಈ ಧೂಳು ಈ ಮೂರೂ ಧೂಳು ಮಹಾಶಸ್ತಂ ಮಹಾಶ್ರೇಯಸ್ಕರವಾಗಿರತಕ್ಕಂಥದ್ದು ಮಹಾಪಾತಕನಾಶನ ಅವುಗಳು ಸೋಂಕಿದರೆ ಮಹಾಪಾತಕವನ್ನು ನಾಶ ಮಾಡುತ್ತದಂತೆ ನೋಡಿ ಇದರಿಂದ ಏನು ಸೈಂಟಿಫಿಕ್ ರೀಸನ್ ಇದೆ ನಾನು ಕೇಳ್ಬಿಡಿ ಏಕೋ ಹಿ ಗುಣವಾನ್ ಪುತ್ರ ನಿರ್ಗುಣೇನ ಶತೇನ ಕಿಂ ಚಂದ್ರೋ ಹಂತಿ ತಮಾಂಸಿ ಏಕ ನ್ಯೋತಿ ಸಹಸ್ರಶಃ ಮಗ ಇದ್ರೆ ಗುಣವಂತನಾದ ಒಬ್ಬನೇ ಇರಲಿ ಸಾಕು ನಿರ್ಗುಣನಾಗಿರ್ತಕ್ಕಂಥ ನೂರು ಮಕ್ಕಳಿದ್ದರೆ ಏನು ರೀ ಉಪಯೋಗ ಯಾಕೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕದು ಈ ಮಿಣುಕುಳಿದ ರೀತಿಯಲ್ಲಿ ಅವು ಸಾವಿರ ಇರಲಿ ಉಪಯೋಗ ಏನು ನಿಮಗೆ ನೀವು ಎಡಗುತ್ತೀರಾ ದಾರಿಯಲ್ಲಿ ಒಂದು ಚಂದ್ರ ಇರಲಿ ಪೂರ್ಣ ಚಂದ್ರ ಆದರೆ ಅಷ್ಟೇ ಸಾಕು ನಿರ್ಭಯವಾಗಿ ನೀವು ನಡ್ಕೊಂಡು ಹೋಗುವುದು ದಾರಿಯಲ್ಲಿ ಹಾಗೆ ಮಾತು ಜಾಯಮಾನೋ ಹರೇತ್ ದಾರಾನ್ ವರ್ಧಮಾನೋ ಹರೇತ್ ಧನಂ ಮ್ರಿಯಮಾಣೋ ಹರೇತ್ ಪ್ರಾಣಾನ್ ನಾಸ್ತಿ ಪುತ್ರ ಸಮೋರಿಪು ಈಗ ಮಗನ್ನ ಹೊಗಳು ಬಿಟ್ಟು ಮಗನ್ ತೆಗೊಳ್ಳೋದು ಶ್ಲೋಕ ಈಗ ಈ ಮಗನಿಗಿಂತಲೂ ಸ್ವಾಮಿ ದೊಡ್ಡದಾದಂತಹ ಶತ್ರು ಇಲ್ವಾ ಜಗತ್ನಲ್ಲಿ ಮಗನಿಗಿಂತಲೂ ದೊಡ್ಡ ಶತ್ರು ಯಾರೂ ಇಲ್ಲ ತಂದೆ ತಾಯಿಗಳಿಗೆ ಯಾಕೆ ಜಾಯಮಾನೋ ಹರೇತ್ ದಾರಾನ್ ತಾಯಿಗೆ ಮಗ ಹುಟ್ಟಿದ ತಕ್ಷಣ ಅವಳ ಅಟೆನ್ಷನ್ ಎಲ್ಲ ಎಲ್ಲಿ ಹೋಗುತ್ತೆ ಮಗನ ಹತ್ರ ಹೋಗುತ್ತೆ ಗಂಡ ಯಾರನ್ನು ಕಳ್ಕೊಳ್ತಾನೆ ಪ್ರಿಯ ಪತ್ನಿಯನ್ನು ಕಳ್ಕೊಳ್ತಾನೆ ಯಾಕೆ ಇಲ್ಲಿ ತನಕ ಗಂಡನ ಅಟೆನ್ಷನ್ ಇತ್ತಾ ಈಗೇನಾಯಿತು ಅಷ್ಟು ಅಟೆನ್ಷನು ಮಗನಿಗೆ ಹೊರಟು ಹೋಯ್ತಾ ಜಾಯಮಾನೋ ಹರೇತ ಹುಟ್ಟಿದ ತಕ್ಷಣವೇ ಹೆಂಡತಿಯನ್ನು ಕಿತ್ಕೊಂಡು ಬಿಟ್ಟಾ ಮಗ ಅಟೆನ್ಷನ್ ಆಮೇಲೆ ವರ್ಧಮಾನೋ ಹರೇತ್ ಧನಂ ಬೆಳೀತಾ ಬೆಳೀತಾ ಎಷ್ಟು ಖರ್ಚಾಗತ್ತೋನಿಗೆ ಏನು ಹೋಯ್ತು ಹಣ ಹೊರಟೋಯ್ತು ಬೆಳೀತಾ ಬೆಳೀತಾ ಅವನಿಂದ ಹಣ ಕಳ್ಕೊಂಡ್ರಿ ಮ್ರಿಯಮಾಣೊ ಹರೇತ್ ಪ್ರಾಣಾನ್ ಅವನು ಏನಾದರೂ ಆಗಿ ಹೊರಟೋಗ್ಬಿಟ್ನಾ ಯೌ ಒಂದಲ್ಲಿ ಪ್ರಾಣವೇ ಹೊರಟೋಯ್ತು ಪ್ರಾಣ ಸಮೇತ ತೊಗೊಂಡೋಗ್ತಾನ ಹರೇತ್ ಪ್ರಾಣಾನ್ ಅರ್ಧ ಜೀವಿ ಆಗ್ಬಿಡ್ತಾನೆ ಅರೆ ಜೀವಿ ಆಗ್ಬಿಡ್ತಾನೆ ಮನುಷ್ಯ ಹ್ಞೂ ನಾಸ್ತಿ ಪುತ್ರ ಸಮುಃ ಆದ್ರಿಂದ ಮಗನಿಗಿಂತಲೂ ಮಗನಂತಹ ಶತ್ರು ಇನ್ನೊಬ್ಬ ಇಲ್ಲಪ್ಪಾ ಅಂತ ಮಗನನ್ನು ಕಳ್ಕೊಂಡಿರೋ ಸೇರಿಸಿರೋದೊಂದು ಇದನ್ನು ಅಪಹೃತ್ಯ ಪರಸ್ವಂ ಹಿ ಯಸ್ತು ದಾನ ಪ್ರಯ್ತಿ ಸ ದಾತ ನರಕಂ ಯಾಂತಿ ಯಸ್ಯ ತತ್ಫಲಂ ಬಹಳ ಬಹಳ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥ ಒಂದು ಸುಭಾಷಿತವನ್ನು ಇಲ್ಲಿ ಹೇಳಿದ್ದಾರೆ ಸೂತ್ರರು ಅಪಹೃತ್ಯ ಪರಸ್ವಂ ಇನ್ನೊಬ್ಬರ ಹಣವನ್ನು ಚೆನ್ನಾಗಿ ಲಪಡಾಯಿಸ್ಬಿಡೋದು ಫಸ್ಟ್ ಎಷ್ಟು ದಾನಂ ಪ್ರಯಚ್ಛತಿ ಆ ಹಣವನ್ನು ದಾನ ಕೊಟ್ಬಿಡೋದು ಅಂದರೆ ನನ್ನ ಪುಣ್ಯ ಬರಲಿ ಅಂತ ಇನ್ನೊಬ್ಬರ ಹಣದಿಂದ ನೆನ್ಪಿಟ್ಕೊಳ್ಳಿ ಹೀಗೆ ಆದರೆ ನಮಗೆ ಪುಣ್ಯ ಬರತ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ ಭಗವಂತ ಸ ನರಕಂ ಯಾಂತಿ ಆ ಹಣವನ್ನು ಯಾರು ಕೊಡ್ತಾರೋ ಅವನಿಗೆ ನರಕ ಕಟ್ಟಿಟ್ಟು ಬುತ್ತಿ ಯಸ್ಯ ಅರ್ಥ ಯಾರ ಹಣವೋ ಅವನು ಕೊಡ್ತಾನೋ ತಸ್ಯ ತತ್ ಫಲಂ ಯಾರ ಹಣವನ್ನು ಕೊಟ್ಟಿದ್ದಾನೋ ಅವನಿಗೆ ಆ ದಾನದ ಫಲ ಸಿಗತ್ತ ನೋಡಿದ್ರ ಯಾರ ಹಣವೋ ಅವನು ಕೈ ಎತ್ತಿ ಅದರ ಫಲ ಸಿಕ್ತವನಿಗೆ ಯಾರ ಫಲ ಬೇಕು ಅಂತ ಇನ್ನೊಬ್ಬನ ತಲೆ ಒಡೆದು ಅವನ ಹಣ ಅಪಹರಿಸಿ ದಾನ ಕೊಟ್ಟನೋ ಅವನಿಗೆ ನರಕ ಬಿತ್ತು ನರಕಕ್ಕೆ ಬಿದ್ದ ಆದ್ರಿಂದ ದಾನಕ್ಕೋಸ್ಕರ ಇನ್ನೊಬ್ಬರನ್ನು ನಾನು ವಂಚಿಸ್ತೇನೆ ಪರಸ್ವವನ್ನು ಅಪಹರಿಸ್ತೇನೆ ಅನ್ನೋದು ಭ್ರಮೆಯ ಅಂಶವಾಯಿತು ನೋಡಿದ್ರ ಎಲ್ಲ ನಮ್ಮ ಭ್ರಮೆ ಕಳೀತಾ ಇದೆ ಇದರಿಂದ ನವೇ ವಯಸಿ ಯಶಾಂತ ಸ ಶಾಂತ ಇತಿ ಮತಿ ಧಾತುಷು ಕ್ಷೀಯಮಾಣೇಶು शमकन जे निज शांतनक मनुष्य पत् हची धातु वृद्धि आगता शरीर आव नोड़ोन शांतनो अथवा अशांतनो कण हिड़क इवो अंत नवे वीबत वयस्त ಯಶ್ ಶಾಂತ ಯಾಕೆ ಒಂಬತ್ತನೇ ವಯಸ್ಸಿನಲ್ಲಿ ಎಲ್ಲ ಧಾತು ವೃದ್ಧಿ ಆಗ್ತಕ್ಕಂಥ ವಯಸ್ಸು ಆ ವಯಸ್ಸಿನಲ್ಲಿ ಯಾರು ಶಾಂತನಾಗಿದ್ದಾನೋ ನಿಜವಾಗಲೂ ಕೂಡ ಅದಕ್ಕೋಸ್ಕರವೇ ನೋಡಿ ನಾವು ಉಪನಯನ ಮಾಡೋದು ಯಾವಾಗ ಏಳನೇ ವಯಸ್ಸು ತಪ್ಪಿದರೆ ಎಂಟು ತಪ್ಪಿದರೆ ಒಂಬತ್ತು ಆಮೇಲೂ ತಪ್ಪಿದರೆ ಹೆಂಗೋನ್ ಮಾಡಿ ಗುರುಬಲ ಬಲ ಅದೆಲ್ಲ ಗುರುಬಲ ಅಲ್ಲ ಇದು ಸುಮ್ಮನೆ ನಿಜವಾದ ಒಂದು ದೃಷ್ಟ ದೃಷ್ಟಾರ್ಥ ಫಸ್ಟು ನಮಗೆ ಇಂಪಾರ್ಟೆಂಟ್ ಆಮೇಲೆ ಅದೃಷ್ಟಾರ್ಥ ನಾವು ಸ್ವಾಮಿ ಭಾರತೀಯರು ಯಾವಾಗಲೂ ಕೂಡ ದೃಷ್ಟಪ್ರಯೋಜನ ಹುಡುಕ್ತೇವೆ ಅದೃಷ್ಟ ಆಮೇಲೆ ಫಸ್ಟ್ ಬದುಕಿರುವಾಗಲೇ ನಮ್ಮದು ಪ್ರಯೋಜನ ಕಂಡು ಹುಡುಕಿಲ್ಲ ಇನ್ನು ಸತ್ತ ಮೇಲೆ ಏನೋ ಒಂದು ಮಾಡ್ತೀನಿ ಅನ್ನೋದು ನಮಗೆ ಒಪ್ಪಿಗೆ ಇಲ್ಲ ಆದ್ದರಿಂದ ದೃಷ್ಟಫಲ ಏನು ಅಂದರೆ ಏಳನೇ ವಯಸ್ಸು ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಗಿಳಿಗೆ ಆ ಮಾರ್ಕಿಂಗ್ ಬರಬಾರ್ದು ಅದಕ್ಕಿಂತ ಮುಂಚೆನೇ ರಾಮ ರಾಮ ಅಂತ ಕಲಿಸ್ಕೊಡ್ಬೇಕು ಆಮೇಲೆ ಚೆನ್ನಾಗಿ ಕಲಿತದೆ ಒಂದು ಸಲ ಮಾರ್ಕಿಂಗ್ ಬಂತೋ ಬಲ್ತೋ ಆಯ್ತೋ ಅದೋ ಅಂಡ್ ಟ್ರೈನ್ ಅಪ್ ಮಾಡೋದು ಕಷ್ಟ ಹಾಗೆ ಏಳನೇ ವಯಸ್ಸು ಆ ಒಂದು ಇನ್ನೇನು ಧಾತುಗಳು ಆ ಟೈಮಲ್ಲೇ ಅವನಿಗೆ ಗಾಯತ್ರಿ ಉಪದೇಶ ಮಾಡಿದ್ರೋ ಅದರಿಂದ ಅವನ ಧಿಯೋ ಯೋನಃ ಪ್ರಚೋದಯಾತಾಯ್ತೋ ಒಂಬತ್ತನೇ ವಯಸ್ಸಿನ ಆ ಧಾತು ವೃದ್ಧಿಯನ್ನು ಆತ ಕಂಟ್ರೋಲ್ ಮಾಡಿಕೊಳ್ಳಿಕ್ ಆಗತ್ತೆ ಇಲ್ವಾ ಆಮೇಲೆ ಅಷ್ಟೆ ಅದನ್ನೇ ಹೇಳಿದ್ರು ನವೇ ವಯಸಿ ಬಹಳ ಸೈಂಟಿಫಿಕ್ಕು ಎಲ್ಲ ಬಹಳ ಬಹಳ ಸೈಂಟಿಫಿಕ್ಕು ನಾ ಆಲೋಚನೆ ಮಾಡಬೇಕು ಆ ಟೈಮಲ್ಲಿ ಏನಿರುತ್ತೆ ಬೆಳೆಯುವಾಗ ಹೇಗಿರುತ್ತೆ ಬುದ್ಧಿ ಆಮೇಲೆ ಹೇಗಾಗತ್ತೆ ನವೇ ವಯಸಿ ಒಂಬತ್ತನೇ ವಯಸ್ಸಿನಲ್ಲಿ ಯಶ್ ಯಾರ ಮನಸ್ಸು ಶಾಂತವಾಗಿದೆಯೋ ಸ ಶಾಂತ ಇತಿ ಮೇಮತಿ ಅವನೇ ನಿಜವಾಗಿಯೂ ಮುಂದೆ ಮುಂದೆ ಕೂಡ ಕಂಟ್ರೋಲ್ಡ್ ಪರ್ಸನ್ ಆಗ್ತಾನೆ ಅವನು ಶಾಂತವಾಗಿರತಕ್ಕಂಥ ಸ್ವಭಾವದವನಾಗ್ತಾನೆ ಅಂತ ನಿಶ್ಚಿತವಾಗಿ ಹೇಳ್ಬೋದು ಧಾತುಸು ಕ್ಷೀಯಮಾಣೇಶು ವೃದ್ಧಾಪ್ಯ ಅಥವಾ ಮಿಡ್ಲೇಜು ಅದು ಮುಗಿದ ಮೇಲೆ ಧಾತುಗಳೆಲ್ಲ ಇನ್ನು ವೃದ್ಧಿ ಆಗೋಲ್ಲ ಎಲ್ಲ ಕ್ಷೀಣವಾಗ್ತಾ ಹೋಗುತ್ತಿಂದು ಸೆಲ್ಸ್ ಎಲ್ಲ ಅಂಥ ಸಮಯದಲ್ಲಿ ಶಮಃಃಕಶನ ಜಾಯತೆ ಯಾರೀ ಶಾಂತವಾಗಲ್ಲ ಅದು ತಂಪಾಗಿರುವ ಅಗ್ನಿ ಅದು ಕೂಲ್ ಡ್ರಿಂಕ್ಸ್ ಕೊಟ್ಕೊಂಡಿರ್ಬೋದು ಅವಾಗ ಆವಾಗ ಆರ್ಬಟವೇ ಇರೋಲ್ಲ ಅದು ಎಲ್ಲರೂ ಕೂಡ ಶಾಂತವಾಗಿರಲಿ ಎಲ್ಲರೂ ಬುದ್ಧನೇ ಆದ್ರಿಂದ ಅದು ನಿಜವಾದ ಶಾಂತತೆಯಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಇದು ಅದಕ್ಕೋಸ್ಕರವೇ ಆ ಶಂಕರಾಚಾರ್ಯದೊಂದು ಮಾತಿದೆಯಲ್ಲ ಶುಷ್ಕೆ ನೀರೇ ಕಹ್ ಕಾಸಾರಹ ಅದೊಂದು ಬರುತ್ತೆ ಭಜಗೋವಿಂದಮ್ಮಲ್ಲಿ ಆದ್ರಿಂದ ನೀರೇ ಇಲ್ಲದೆ ಹೋದ್ಮೇಲೆ ಸ್ವಾಮಿ ಅದನ್ನು ಪಾಂಡ್ ಅಂತ ಕರೀತಾರ ಯಾರಾದರೂ ಪಾಂಡ್ ಅನ್ನಬೇಕಾದ್ರೆ ಆ ಪಾಂಡಲ್ಲಿ ನೀರು ಇರಬೇಕು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 ಈ ಗರುಡ ಪುರಾಣದ ಉಪನ್ಯಾಸವನ್ನು ನಮ್ಮ ಮುಂದಿನ ಉಪನ್ಯಾಸ ಅಂದರೆ ಇನ್ನು ಅಕ್ಟೋಬರ್ನಲ್ಲಿ ಒಂದು ಮಧ್ಯದಲ್ಲಿ ದೀರ್ಘ ಒಂದು ತಿಂಗಳ ರಜ ಓಂ ಪೌರ್ಣಮದ ಪೂರ್ಣಮಿ ದಂ ಪೂರ್ಣಾಥ್ ಪೌರ್ಣಮುದತೆ ಪೂರ್ಣಸ್ಯ ಪೂರ್ಣಮಾದಾಯ ಪೋರ್ಣಮೇವಾವಶಿಷ್ಯತೆ ಶಾಂತಶಾಂತಿ ಹರಿ ಓಂ ತತ್ಸತ್ ಶ್ರೀರಾಮರ್ಪಣಮಸ್ತು